ಜನನಿ ಪಿತ ವಾರಿದಾಂಬರ ವೆನಿಪ ಪಂಚಾಗ್ನಿಯಲಿ ನಾರಾಯಣನ ತ್ರಿಮಿಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿಧೆಗಳನ್ನು ನಿರಂತರ ಹೋಮಿಸುತ ಪಾವನಕ್ಕೆ ಪಾವನ ನೆನಿಪ ಪರಮನ ಬೇಡು ಪರಮಸುಖ ಪಂಚಾಗ್ನಿಯ ವಿಶೇಷವಾದ ಮಾಹಿತಿಯನ್ನು ನೀಡುವ ಈ ಸಂಧಿ ಪಂಚ ಮಹಾಗ್ನಿ ಸಂಧಿ ಅಂತ ಇದನ್ನು ಕರೀತಾರೆ ಇದಕ್ಕೆ ಉಪನಿಷತ್ತಲ್ಲಿ ಬಾರಿ ಮಹತ್ವವನ್ನು ನೀಡಿದ್ದಾರೆ ಈ ಘಟ್ಟಕ್ಕೆ ಚಂದ್ರೋಗ್ಯ ಒಂದು ಅಧ್ಯಾಯವೇ ಇದಕ್ಕೋಸ್ಕರ ಮೀಸಲಾಗಿ ಪಂಚಾಗ್ನಿಯನ್ನು ನಾವು ತಿಳ್ಕೊಳ್ಬೇಕಾದ್ದು ಬ್ರಹ್ಮಸೂತ್ರದಲ್ಲಿ ಒಂದು ಕೆಲವು ಸೂತ್ರಗಳೇ ಇದಕ್ಕೋಸ್ಕರ ಇದೆ ಇದರ ನಿರೂಪಣೆ ಮಾಡಲಿಕ್ಕೋಸ್ಕರ ಇದೆ ಸಾಧನಾಧ್ಯಾಯದಲ್ಲಿ ವಿಶೇಷವಾಗಿ ಪಂಚಾಗ್ನಿಯ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ ಸಾಧನಾಧ್ಯಾಯದಲ್ಲಿ ಮೊದಲು ಹೇಳುವುದು ವೈರಾಗ್ಯದ ಬಗ್ಗೆ ವೈರಾಗ್ಯತೋ ಭಕ್ತಿದಾರ್್ಯಂ ತೇನೋಪಾಸ ಸದಾಭವ್ಯತೆ ಸೇನಾ ಅಪರೋಕ್ಷ ಜ್ಞಾನಂ ಅಂತ ಹೇಳ್ತಾರೆ ಮೋಕ್ಷ ಆಗಬೇಕಾದ್ರೆ ಬಿಡುಗಡೆ ಆಗಬೇಕಾಗಿದ್ರೆ ನಾಲ್ಕು ರೀತಿಯಾದ ಸಾಧನಗಳು ವೈರಾಗ್ಯ ಭಕ್ತಿ ಉಪಾಸನೆ ಸಾಕ್ಷಾತ್ಕಾರ ಹೀಗೆ ನಾಲ್ಕು ಚಕ್ರದಲ್ಲಿ ಪ್ರಯಾಣ ಮಾಡಿದರೆ ಮೋಕ್ಷದ ಮಾರ್ಗವನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಮೋಕ್ಷವನ್ನು ತಲುಪಲಿಕ್ಕೆ ಸಾಧ್ಯ ಅಂತ ಪ್ರಾರಂಭದಲ್ಲಿ ಹೇಳುವುದು ವೈರಾಗ್ಯ ಅಂತ आ वैराग्य के संबंध पटिताे पंचाग्नि वेहसूत्र पदवे मीसल के महत्व एस्टिंत ना गमन चांदो्य अग्नि अब दासर भाव चाहिए हेतर जननी पित भू वार अमर नारी सु जन पित ಭೂ ವಾರಿದ ಅಂಬರ ನಮ್ಮ ಫ್ರಮ್ ಅಡ್ರೆಸ್ ನಾವು ಎಲ್ಲಿಂದ ಬಂದದ್ದು ಅಂತ ನನಗೆ ಪರಿಚಯ ಆಗ್ಲಿಕ್ಕೋಸ್ಕರ ಇದು ನೆನಪಿಸಿಕೊಳ್ಳಬೇಕು ನಾವು ನಾವು ಎಲ್ಲಿಂದ ಬಂದವರು ಅಂದರೆ ಇಷ್ಟು ಜಾಗದಲ್ಲಿ ಸುತ್ತಾಡಿಕೊಂಡು ಬಂದವರು ಸ್ವಲ್ಪ ಮನೆಗೆ ಹೋಗಿ ಆಲೋಚನೆ ಮಾಡಿ ಹೌದಾ ಅಂತ ನೆನಪಿಸಿಕೊಳ್ಳಿ ನೆನಪಾದರೆ ಆಗಬಹುದು ಆಗದಿದ್ರೆ ಬಿಟ್ಟುಬಿಡಿ ಅಷ್ಟೇ ಈ ತಿಳ್ಕೊಂಡ್ಬಿಟ್ರೆ ಸರಿ ಅಷ್ಟೇ ಇದು ನಾವು ಬಂದ ಮಾರ್ಗ ಇದೆ ಬಂದ ಮಾರ್ಗ ಯಾಕೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಮತ್ತೆ ಹೋಗುವುದು ಇದೇ ಮಾರ್ಗದಲ್ಲೇ ಹೋಗುವುದು ಆದ್ರಿಂದ ಬಂದ ಮಾರ್ಗ ನೆನಪಿದ್ರೆ ಹೋಗುವ ಮಾರ್ಗ ನಮಗೆ ಎಚ್ಚರದಲ್ಲಿ ಇದ್ರೆ ಬದುಕುವ ಮಾರ್ಗ ಸುಗಮ ಆಗತ್ತೆ ಅಂತ ಆ ದೃಷ್ಟಿಯಲ್ಲಿ ಹಿಂದೆ ಮುಂದಿನ ಮಾರ್ಗವನ್ನು ದಾಸರು ನಮ್ಮ ಮುಂದೆ ನೆನಪಿಸಿದ್ದಾರೆ ಇದೊಂದು ದೊಡ್ಡ ಪ್ರಕಟಕ ಎಷ್ಟು ಮಹತ್ವ ಅಂತಂದ್ರೆ ಉಪನಿಷತ್ ಅನ್ನೋದು ಸ್ವಲ್ಪ ನಾವು ನೆನಪಿಸಿದ್ರೆ ಗೊತ್ತಾಗತ್ತೆ ಈ ವಿದ್ಯೆಯ ಮಹತ್ವ ಎಷ್ಟು ಅಂತ ಈ ಶ್ವೇತಕೇತುನ ಕತೆ ನಮ್ಗೆ ಗೊತ್ತು ಚಾಂದ್ರೋಗ್ಯದಲ್ಲಿಯೇ ಬಂದಿರತಕ್ಕಂಥದ್ದು ಶ್ವೇತಕೇತು ಅವನು ಅಧ್ಯಯನ ಮಾಡಿ ಬಂದದ್ದು ಅಧ್ಯಯನ ಎಲ್ಲ ಮುಗಿಯಿತು ಶ್ವೇತಕೇತು ಏನದ್ದು ಓದಿದ ಓದಿ ಒಳ್ಳೆಯ ವೇದಾಂತಿಯಾದ ಒಳ್ಳೆಯ ತತ್ವಜ್ಞಾನಿ ಆದ ತತ್ವಜ್ಞಾನಿ ಆದ ಮೇಲೆ ಒಂದ್ಸಲ ಪ್ರವಾಹನ ರಾಜ ಇದ್ದಲ್ಲಿಗೆ ಹೋಗಿದ್ದ ಸಹಜವಾಗಿತ್ತು ಬ್ರಾಹ್ಮಣರಿಗೆ ವಿದ್ವಾಂಸರಿಗೆ ಕಷ್ಟದ ಕಾಲ ಯಾವತ್ತೂ ಇದ್ದದ್ದು ಅವತ್ತೂ ಇತ್ತು ಉಪರಿಷತ್ತಿನ ಕಾಲದಲ್ಲಿ ಇವತ್ತಿನ ಹಾಗೆ ಹಾಗಾಗಿ ರಾಜನ ನೋಡಿಕೊಂಡು ಬರೋಣ ಅಂತ ಹೋಗಿದ್ದ ಅಂದ್ರೆ ವಿದ್ಯಾ ಪಕ್ಷಪಾತಿಗಳು ಅವತ್ತಿನ ಕಾಲದ ರಾಜರುಗಳು ರಾಜಾಶ್ರಯದಲ್ಲಿ ವಿದ್ಯೆ ಮೆರೆಯುತ್ತಿತ್ತು ಬಂದ್ರೆ ಪ್ರವಾಹ ಹೇಳ್ದ ವಾರಿ ಖುಷಿಯಾಯ್ತು ಪ್ರವಾಹನಿಗೆ ಏನು ಬಂದಿದ್ದೀರಿ ಅಂತ ಏನಿಲ್ಲ ಹೀಗೆ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಅವಾಗ ಪ್ರವಹಣ ರಾಜ ಹೇಳ್ದ ಏನು ಓದಿದ್ದೀರಿ ಅಂತ ಅವತ್ತಿನ ಕಾಲ ಆಗಿತ್ತು ಓದು ಓದಿ ವಿಶ್ವಾಂಸರು ಅಂದ್ರೆ ಏನು ಓದಿದ್ದೀರಿ ಅಂತ ಸಹಜವಾಗಿ ಈಗಾದ್ರೂ ಓದಿದ್ದು ಏನು ಅಂತ ಕೇಳ್ತೀರಾ ನಮ್ಗೆ ಇನ್ಸಲ್ಟ್ ಮಾಡ್ತೀರಾ ಅಂದಾಗ ಪ್ರಶ್ನೆ ಇಲ್ಲ ರಾಜ ಕೇಳಿದ ಏನು ಓದಿದ್ದೀರಿ ಅಂತ ಹೇಳ್ದ ಓದಿದ್ದೇನೆ ವೇದಾಂತ ಎಲ್ಲ ಓದಿದ್ದೇನೆ ಅಂತ ವೇದಾಂತ ಓದಿದ್ದೇನೆ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದಿದ್ದೇನೆ ಅಂತಲೇ ಅದಕ್ಕೆ ಅರ್ಥ ಅವ ಕೇಳ್ದ ಒಂದು ಪ್ರಶ್ನೆ ನಾನು ಕೇಳಲ ಇಷ್ಟು ಓದಿದವರಲ್ವಾ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ನೋಡಿ ರಾಜ ಕೇಳುವ ಪ್ರಶ್ನೆ ಅಂತಂದ್ರೆ ಎಷ್ಟು ಬಿಗಿಯಾಗಿರ್ತದೆ ಅಂತ ಪ್ರಶ್ನೆ ಕೇಳಿದ ಇದೇ ಪಂಚಾಗ್ನಿಯ ಬಗ್ಗೆ ನಿಮ್ಗೆ ಗೊತ್ತುಂಟಾ ಅಂತ ಕೇಳಿದ ನಾಳ ಮಾತ್ರ ಇದ್ನಿ ಏನಾದರೂ ಹೇಳಿ ಬರ್ತಿದ್ದೆವು ಅವನಾಗಿ ಪ್ರಾಮಾಣಿಕ ಅನುಭವ ಗೊತ್ತಿದ್ರೆ ಗೊತ್ತುಂಟು ಇಲ್ಲಿದ್ರೆ ಇಲ್ಲ ಅಂತ ಹೇಳ್ದ ಅವನು ಹೇಳ್ದ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ನನಗೆ ಪಾಠ ಹೇಳಿದವರು ಹೇಳಿಕೊಡ್ಲಿಲ್ಲ ಗೊತ್ತಿಲ್ಲ ಅಂತ ಹೇಳಿಲ್ಲ ನನ್ನ ಪಾಠ ಹೇಳಿದವರು ಹೇಳಿಕೊಡ್ಲಿಲ್ಲ ಅಂದ್ರೆ ಅಷ್ಟು ಕರಾರವಾಕ್ಕಾಗಿ ಗೊತ್ತಿತ್ತವರಿಗೆ ಏನಾದರೂ ಪಾಠ ಹೇಳಿದ್ರೆ ಯಾವುದನ್ನೂ ಮರೀತಿರ್ಲಿಲ್ಲ ಅದರಿಂದ ಪಾಠ ಹೇಳಿದ್ದಾರೆ ಅಂತಂದ್ರೆ ತಲೆಯಲ್ಲಿ ರಿಕಾರ್ಡ್ ಆಗಿರ್ತಿತ್ತು ಗಟ್ಟಿಯಾಗಿ ಹೇಳಿದ ನಮ್ಮ ಗುರುಗಳು ಮೇಷ್ಟರು ನನಗೆ ಪಾಠ ಹೇಳಲಿಲ್ಲ ಅಂತ ಆಗ ರಾಜ ಹೇಳ್ದ ನಿನ್ನ ಮೇಷ್ಟ್ರ ಕೇಳಿಕೊಂಡು ಉತ್ತರ ಕೊಡು ಎಂತ ರಾಜರುಗಳಿದ್ರು ನೋಡಿ ಸರಿ ಹೊರಟ ಅಲ್ಲಿಂದ ಹೊರಟ ಅಪ್ಪನ ಹತ್ರನೇ ಅಪ್ಪನೇ ಗುರು ವೇದಾಂತದ ಗುರು ಕರ್ಮಕಾಂತವನ್ನು ಬೇರೆ ಕಡೆ ಓದಿದ್ದು ಹೋಮ ಹವನ ಎಲ್ಲ ಅಪ್ಪ ಪಾಠ ಹೇಳಿದ್ದು ವೇದಾಂತವನ್ನು ಪ್ರಾಕ್ಟಿಕಾಗಿ ಪಾಠ ಹೇಳಿದ್ದು ಅಪ್ಪನತ್ರ ಈ ಪ್ರಶ್ನೆ ಕೇಳಿದ ಅಪ್ಪ ಈ ಪ್ರಶ್ನೆ ಕೇಳಿದ್ರು ಪಂಚಾಗ್ನಿಯ ಬಗ್ಗೆ ಗೊತ್ತಾ ಅಂತ ಕೇಳಿದ ಪ್ರವಾಣರಾಜ ಅದ್ ನನಗೆ ಹೇಳಿಕೊಡ್ಲೇ ಇಲ್ಲ ನೀವು ನಾನು ಏನು ಮಾಡಿಬಿಟ್ರಿ ಕಳಿಸಿ ಕೊಟ್ಟ್ರಿ ಹಾಗೆ ನನಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ ತೆಚ್ಚುಮುಖ ಹಾಕೊಂಡು ಬಂದೆ ಅಪ್ಪ ಎಷ್ಟು ಪ್ರಾಮಾಣಿಕ ನೋಡಿ ನಾವಾದ್ರೆ ಸುಮ್ಮನೆರು ಅದಿಗಪ್ಪಸಂಗಿ ಓದ್ಯಾಕೆಂದು ಬೈಸಿದ್ದೇವೆ ನಾನು ಅಪ್ಪ ಹೇಳಿದ ನನಗೆ ಗೊತ್ತಿದ್ರಲ್ಲ ನಿನಗೆ ಹೇಳೋದು ನನಗೆ ಏನು ಗೊತ್ತಿಲ್ಲ ಅಂತ ಎತ್ತಾ ಪ್ರಾಮಾಣಿಕ ಮಗನ ಎದುರಿಗೆ ತನ್ನ ಅಜ್ಞಾನ ಒಪ್ಪಿಕೊಂಡು ಹೌದು ನನಗೆ ಗೊತ್ತಿಲ್ಲ ಹಾಗಾದ್ರೆ ಏನು ಮಾಡುದು ಅಪ್ಪ ಮಗ ಇಬ್ರು ಹೊರಟ ಎಲ್ಲಿಗೆ ಆ ಇದ್ದಲ್ಲಿಗೆ ಬಂದ್ರು ಅವತ್ತಿನ ಕಾಲ ಹಾಗೆ ಒಂದು ಪ್ರಶ್ನೆ ಕೇಳಬೇಕಾಗಿದ್ರೆ ಉತ್ತರ ಗೊತ್ತಿದ್ರು ಮಾತ್ರ ಕೇಳ್ತಿದ್ರು ಉತ್ತರ ಗೊತ್ತಿಲ್ಲದೆ ಪ್ರಶ್ನೆ ಕೇಳುವ ಅದನ್ನ ಹೈಲು ಮಾಡುವ ಕ್ರಮ ಇರಲಿಲ್ಲ ಹಾಗೆ ಪ್ರವಾಹ ರಾಜ ಇದ್ದಲ್ಲಿಗೆ ಅಪ್ಪ ಮಗ ಇಬ್ರು ಬಂದ್ರು ಅಪ್ಪ ಮಗ ಇಬ್ರು ವಿದ್ವಾಂಸರು ಬಂದ್ರು ಒಬ್ಬ ವಿದ್ವಾಂಸ ಆ ಜಾಗಕ್ಕೆ ಇಬ್ರು ಬಂದ್ರು ರಾಜನಿಗೆ ಎಷ್ಟು ಖುಷಿಯಾಯಿತು ಫಲ ಪ್ರಕ್ಷಾಳನೆ ಮಾಡಿದ ಎಲ್ಲ ದಕ್ಷಿಣೆ ಕಾಣಿಕೆ ಎಲ್ಲ ಕೊಡ್ಲಿಕ್ಕೆ ಬಂದ ಅಪ್ಪ ಮಗ ಹೇಳಿದ್ರು ನಾವು ಈಗ ಬಂದದ್ದು ದಕ್ಷಿಣ ತೆಗೊಳ್ಳಲಿಕ್ಕೆ ಅಲ್ಲ ಸಂಭಾವನೆ ತೆಗೊಳ್ಳಲಿಕ್ಕೆ ಬಂದದ್ದಲ್ಲ ಮತ್ತೆದ್ದಳು ಆ ಪ್ರಶ್ನೆ ಒಂದು ಅಲ್ವಾ ಅದಕ್ಕೆ ಉತ್ತರ ಹೇಳು ರಾಜ ಹೇಳಿದ ಅದಕ್ಕೋಸ್ಕರ ಬಂದದ್ದ ಹಾಗಾದ್ರೆ ಕೂತ್ಕೊಳ್ಳಿ ಅಂತ ಹೇಳಿದ ದಕ್ಷಿಣೆ ಸಂಭಾವನೆ ಅಂದ್ರೆ ಕೂಡಲೇ ಗೋಚರ ಆಗ್ತಿತ್ತು ಅದನ್ನ ಅವಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ಹೇಳಿದಾಗ ಕೂತ್ಕೊಳ್ಳಿ ಅಂತ ಹೇಳಿದ್ರು ಎಂತಾದ್ದು ನೋಡಿ ಅವತ್ತಿನ ಕಾಲ ಅಂದರೆ ಹಾಗೆ ವಿದ್ಯೆ ಅಂತಂದ್ರೆ ಅಷ್ಟು ಪ್ರೀತಿ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅದು ಆನುವಂಶಿಕವಾಗಿ ಬಂದಿರತಕ್ಕ ಬಳವಳಿ ಅವರಿಗೆ ಖರ್ಚು ಮಾಡಲಿಕ್ಕೆ ಅವ್ರು ತಯಾರಿರ್ತಿರ್ಲಿಲ್ಲ ನಾವಾದ್ರೆ ಇವರು ಬ ಬಟಾಬೈಲಲ್ಲಿ ಹೇಳುತ್ತೇವೆ ಬಟಾಬೈಲಲ್ಲಿ ಅವರು ಅದನ್ನು ಹಾಗೆ ರಕ್ಷಣೆ ಮಾಡಿಕೊಂಡು ಬಂದವರು ಅವ್ರು ಸ್ವಲ್ಪ ಕೂತ್ಕೊಳ್ಳಿ ಎಷ್ಟು ಕಾಯಿಸುತ್ತಾ ಗೊತ್ತಾ ಸ್ವಲ್ಪ ಅಂತಂದ್ರೆ ಒಂದು ವರ್ಷ ಬ್ರಹ್ಮಚಾರ್ಯ ಬ್ರಹ್ಮಚಾರಿಗಳಾಗಿ ಗುರು ಶುಶ್ರೂಷೆಯನ್ನು ಮಾಡಿ ಇಲ್ಲೇ ಇರಿ ಅಂತ ಹೇಳಿದ್ರು ಪಾಪ ಊಟ ಸೇರುತ್ತ ಅವರಿಗೆ ಪ್ರಶ್ನೆ ತಲೆಯಲ್ಲಿ ಪಂಚಾಗ್ನಿಯ ಬಗ್ಗೆ ಕೇಳಿದ್ದ ಪ್ರಶ್ನೆ ಉತ್ತರ ಬರುವುದಿಲ್ಲ ಅಯ್ಯೋ ಏನು ಮಾಡೋಣ ಅಂತ ಬರುವುದಿಲ್ಲ ಅದು ನಾಚಿಗೆ ಮರ್ಯಾದೆ ಪ್ರಶ್ನೆ ಅಲ್ಲ ಇದ್ರ ಅಜ್ಞಾನ ಇದೆ ಇದನ್ನು ಪರಿಹರಿಸಿಕೊಳ್ಳಬೇಕು ಉತ್ತರ ಬೇಕು ಅಂತ ಅದೇ ತಲೆಯಲ್ಲಿ ತುಂಬಿ ತುಂಬಿ ತುಂಬಿ ತುಂಬಿ ಕ್ಷೀಣ ಆಗಿ ಬಿಟ್ಟರು ಕೊನೆಗೆ ಒಂದ್ ದಿವಸ ಪ್ರವಣರಾಜನನ್ನು ಒತ್ತಾಯ ಮಾಡಿದಾಗ ಅವರು ಹೇಳಿಕೊಟ್ಟ ವಿದ್ಯೆ ಇದು ಆದ್ರಿಂದ ಈ ವಿದ್ಯೆ ಪಂಚಾಗ್ನಿ ವಿದ್ಯೆ ಬ್ರಾಹ್ಮಣರ ವಿದ್ಯೆ ಅಲ್ಲ ಇದು ಕ್ಷತ್ರಿಯರಿಂದ ಬಂದಿರತಕ್ಕಂತಹ ವಿದ್ಯೆ ಉಪನಿಷತ್ತು ಕೊಟ್ಟದ್ದು ಅಲ್ಲಿಂದ ನಮಗೆ ಅದರಿಂದ ಕ್ಷತ್ರಿಯರು ತಮ್ಮ ವಂಶ ಪಾರಂಪರ್ಯದಿಂದ ಸಂಪಾದನೆ ಮಾಡಿಕೊಂಡು ಭಾರೀ ಗುಟ್ಟಾಗಿಟ್ಟಿರತಕ್ಕಂತಹದ್ದನ್ನು ಶ್ವೇತಕೇತು ಉದ್ದಾಲಕರಿಗೆ ಕೊಟ್ಟು ಅವರ ಮೂಲಕ ಬಂದದ್ದು ನಮಗೆ ಎಷ್ಟು ಸುಲಭವಾಗಿ ಸಿಗುತ್ತೆ ನೋಡಿ ದಾಸರು ಎಷ್ಟು ಉಪಕಾರ ಮಾಡಿದ್ದಾರೆ ಕನ್ನಡದಲ್ಲಿ ಷರ್ಪದಿಯಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಪುಸ್ತಕ ತೆಗೆದು ನೋಡಿದ್ರೆ ಯಾವ ಪ್ರವಾಹ ರಾಜನೂ ಬೇಡ ಗುರುಕುಲ ಬೇಡ ಬ್ರಹ್ಮಚರ್ಯ ವಾಸನೂ ಬೇಡ ಆರಾಮವಾಗಿ ಗೊತ್ತಾಗುತ್ತೆ ಅದು ಹೇಳ್ತಾರೆ ಇದನ್ನು ಓದಿದ್ರೆ ಇಷ್ಟೇನಾಂತ ನೀವು ಹೇಳ್ತೀರಿ ಅದಕ್ಕೆ ಈ ಕಥೆಯ ಇಷ್ಟು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಪ್ಪ ಮಗ ಇಬ್ಬರು ಸೇರಿ ಅದನ್ನು ನಾವು ಇಷ್ಟು ನೆನಪಿಟ್ಟುಕೊಂಡ್ರೆ ಈ ವಿದ್ಯೆಯ ಮಹತ್ವ ಏನು ಅಂತ ನಮಗೆ ಅರ್ಥ ಆಗುತ್ತೆ ಅದು ಜನ ನಿಪಿತ ಪೂವಾರಿದಾಂಬರ ಅಂತ ಹೇಳಿದ ಕೂಡಲೇ ಇಷ್ಟೇನಾ ಇಷ್ಟು ಹೇಳಲಿಕ್ಕೆ ಒಂದು ವರ್ಷ ಬೇಕಾಯ್ತಾ ನಿನಗೆ ಅಲ್ಲ ಒಂದು ವರ್ಷ ಅಲ್ಲ ಒಂದು ಜೀವನ ನಾವು ನಮಗೆ ಅರ್ಥ ಆಗದಿದ್ದ ಭಾರಿ ಜಿಗುಟಾದ ಒಗಟಾದ ಇದು ವಿದ್ಯೆ ಪಂಚ ಅಗ್ನಿ ಇದನ್ನು ನಾವು ಚಿಂತನೆ ಮಾಡಬೇಕಾದ್ದು ನಿತ್ಯ ಅನುದಿನ ಅಂತ ದಾಸರು ಹೇಳುತ್ತಾರೆ ಪ್ರತಿನಿತ್ಯ ಇದನ್ನು ನಾವು ಚಿಂತನೆ ಮಾಡಬೇಕಾದ್ದು ಇದು ಐದು ಅಗ್ನಿಗಳು ಪಂಚಾಗ್ನಿಗಳು ಅಂತ ಪ್ರಸಿದ್ಧವಾದ್ದು ನಮಗೆಲ್ಲ ಫರಿತ್ರವಾಗಿರತಕ್ಕಂತಹದ್ದು ಒಂದು ಅಗ್ನಿ ಮಾತ್ರ ಯಾವುದಗ್ನಿ ಅಂದರೆ ಬೆಂಕಿ ಬೆಂಕಿ ಒಂದು ದಿವಸ ಹಾಕ್ತಾರೆ ಆರಾಮಾಗಿ ಹೇಳ್ತೇವೆ ಈ ಶರೀರ ಹೋಯಿತು ಒಂದು ದಿವಸ ಅಗ್ನಿಗೆ ಹಾಕ್ತಾರ್ರಿ ಮುಗಿದೋಯಿತು ಮತ್ತೆಂತದು ಎಂಥದ್ದು ಇಲ್ಲ ಅಂತ ವೈರಾಗ್ಯ ನಾವು ಮಾತಾಡುವುದುಂಟು ಅಷ್ಟಕ್ಕೆ ಮುಗಿಯುವುದಿಲ್ಲ ಅಂತ ಈ ನಮಗೆ ವಿವರಣೆ ಕೊಡುತ್ತೆ ಒಂದು ಬೆಂಕಿಗೆ ಹಾಕಿ ಬಸ್ ಮಾಡುವ ನಮ್ದು ದೇಹದ ಕತೆ ಮುಗಿಯುವುದಿಲ್ಲ ನಾವು ಮಾಡಿದ್ದ ಅಲ್ಲಿಗೆ ಪರಿವರ್ಜನೆ ಆಗುವುದಿಲ್ಲ ಮತ್ತೆ ಅದು ಕಂಟಿನ್ಯೂ ಆಗಿ ಮುನ್ನಕೊಂಡು ಮತ್ತೆ ಪುನಃ ಸೈಕಲ್ ಆಗಿ ತಿರುಗಿ ತಿರುಗಿ ತಿರುಗಿ ಬರುವಂತಹದ್ದು ಎಂಬುದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಹೋಮ ಮಾಡುವುದು ಎಲ್ಲಿ ನಾವು ಎಷ್ಟು ಹೋಮ ಮಾಡಬಹುದು ಅಂದ್ರೆ ಈ ಪಾರ್ಥಿವ ಶರೀರವನ್ನು ಹೋಮ ಮಾಡಬಹುದು ಅಷ್ಟು ಮಾತ್ರ ನಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಹೆಚ್ಚಿನ ನಮಗೇನೂ ಗೊತ್ತಾಗುವುದಿಲ್ಲ ಇಲ್ಲಿ ಹೇಳುವುದು ಬರೀ ಈ ಪಾರ್ಥಿವ ಶರೀರದ ಹೋಮವನ್ನು ಅಷ್ಟೇ ಹೇಳೋದಲ್ಲ ಈ ಜೀವನನ್ನು ಎಲ್ಲೆಲ್ಲಿ ಯಾವ ಯಾವ ಅಗ್ನಿಯಲ್ಲಿ ಹೋಮ ಮಾಡಿದ್ದಾರೆ ಎಂಬುದನ್ನು ವಿಶ್ಲೇಷಣೆ ಮಾಡ್ತಾರೆ ಈ ಘಟ್ಟದಲ್ಲಿ ಇದು ಬಹಳ ಮುಖ್ಯವಾಗಿ ಬೇಕಾದ್ದು ದೇವತೆಗಳು ಬರುವ ಉಪಕಾರ ಎಷ್ಟು ಎಂಬುದನ್ನು ನಾವು ಮರೆಯಬಾರದು ನಮ್ದು ಸಂಬಂಧಿಕರು ಮಗನ ಯಾರೋ ಸಂಬಂಧಿಕರು ಈ ಪಾರ್ಥಿವ ಅಗ್ನಿಯಲ್ಲಿ ಈ ಪಾರ್ಥಿವ ಶರೀರವನ್ನು ಹೋಮಿಸ್ತಾರೆ ಆದರೆ ಈ ಜೀವನನ್ನು ಹೋಮ ಮಾಡಬೇಕಲ್ಲ ಆ ಕೆಲಸ ದೇವತೆಗಳೇ ಸ್ವತಃ ಮಾಡ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ನಮ್ಮ ಜೀವನದಲ್ಲಿ ದೇವತೆಗಳನ್ನು ದೇವರನ್ನು ಎಂದೂ ಮರೆಯಬೇಡಿ ಯಾಕೆ ನಮ್ಮ ಸಂಬಂಧಿಕರೆಲ್ಲ ಎಷ್ಟು ಸಂಬಂಧ ಅಂತಂದ್ರೆ ನಮ್ಮ ಶರೀರ ಬಿಡುವ ತನಕ ಅಷ್ಟೇ ಸಿಗ್ನೇಚರಿಗೋಸ್ಕರ ಮಾತ್ರ ಅಪೇಕ್ಷೆ ಅದರ ನಂತರ ನಮ್ಮ ಜೊತೆಗೆ ಬರುವವರು ಯಾರೂ ಇಲ್ಲ ನಮ್ಮನ್ನು ಹೋಮಿಸುವವರು ಅಗ್ನಿಗಳಲ್ಲಿ ಹೋಮಿಸಿಕೊಂಡು ಹೋಮಿಸಿಕೊಂಡು ಇಲ್ಲಿ ತನಕ ಬಿಟ್ಟು ಬಿಡುವವರು ಅದು ದೇವತೆಗಳು ಆದ್ರಿಂದ ದೇವತೆಗಳು ಅನಂತರನೂ ನಮ್ಮ ಬರುವವರು ನಮ್ದು ಈ ಪಾರ್ಥಿವ ಶರೀರ ಬಿಟ್ಟ ಬಳಿಕ ಬೇರೆ ಶರೀರವನ್ನು ಕೊಟ್ಟು ನಮ್ಮನ್ನು ಬೇರೆ ಬೇರೆ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಈ ಭೂಮಿಗೆ ತಂದು ಬಿಡ್ತಾರಲ್ಲ ಈ ದೇವತೆಗಳನ್ನು ಮರೆಯಲಿಕ್ಕೆ ಸಾಧ್ಯನಾ ಹೇಗೆ ತಾಯಿಯನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ದೇವತೆಗಳನ್ನು ಕೂಡ ನಾವು ಸರ್ವ ಸ್ಮರಿಸಬೇಕಾದ್ರು ಯಾಕೆಂದ್ರೆ ಈ ದಾರಿಯಲ್ಲಿ ನಮ್ಮನ್ನು ತಂದು ಬಿಟ್ಟಿದ್ದಾರೆ ಎನ್ನುವಂತಹ ನಮ್ಮ ಉಪನಿಷತ್ತು ಅಥವಾ ಬ್ರಹ್ಮಸೂತ್ರಗಳು ಅಥವಾ ಜಗನ್ನಾಥ ದಾಸರ ಈ ನುಡಿಮುತ್ತು ಇದು ಚಿಂತನೀಯ ಮನನೀಯವಾದ್ದು ಯಾಕೆ ಅಂತಂದ್ರೆ ಸಾಧನೆಯ ಮೊದಲಲ್ಲಿ ಏನು ಸಾಧನೆಯ ಮೊದಲು ಅಂತಂದ್ರೆ ಈ ಶರೀರದ ಬಗ್ಗೆ ಅಲ್ಲ ಅದರ ಆಚೆ ಇರತಕ್ಕಂತಹ ಜೀವನ ಬಗ್ಗೆ ನಾವು ಎಚ್ಚರ ಪಡಬೇಕಾದ್ದು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕಾದ್ರು ಈ ಬದುಕಿನಲ್ಲಿ ನಾವು ಹೇಗೆ ಬದುಕಬೇಕು ತ್ಯಾಗದಿಂದ ನಾವು ಬದುಕಬೇಕಾದ್ದು ಎಂಬುದನ್ನು ನೆನಪಿಸಿಕೊಳ್ಬೇಕಾದ್ದು ಯಾಕೆ ಈ ಶರೀರವನ್ನು ಬಿಟ್ಟ ತಕ್ಷಣ ಈ ಜೀವ ವಾಪಾಸಿಲ್ಲಿ ಇಲ್ಲಿ ಬರುವುದಿಲ್ಲ ಕ್ಷೀಣೇ ಪುಣ್ಯ ಮರ್ತ್ಯಲೋಕ ವಿಶಂತಿ ಈ ಜೀವ ಅದು ಪಾಪ ಮಾಡಿಯೇ ಮಾಡಿರ್ತಾನೆ ಅದರ ಫಲವಾಗಿ ಪಾಪದ ಫಲವನ್ನು ಭೋಗಿಸ್ಬೇಕು ಅದಕ್ಕೆ ನರಕಕ್ಕೆ ಹೋಗ್ಬೇಕು ಪುಣ್ಯ ಸ್ವಲ್ಪ ಮಾಡಿರ್ತಾನೆ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಹೀಗೆ ಯಮಲೋಕಕ್ಕೋ ಸ್ವರ್ಗಲೋಕಕ್ಕೊ ನಮ್ಮ ಕರ್ಕೊಂಡೋಗಿ ಅಲ್ಲಿಗೆ ಬಿಡುವುದಿಲ್ಲ ಮತ್ತೆ ಎಳತಂದು ಇಲ್ಲಿ ಬಿಡ್ತಾರೆ ಅಂತ ನಮ್ದು ಪ್ರಶ್ನೆ ಇಷ್ಟು ಅಲ್ಲ ಪಾಪ ಮಾಡಿದ್ದೇವೆ ಜನ ಲೋಕಕ್ಕೆ ಕರ್ಕೊಂಡು ಹೋಗುದು ಅಪ ನಿಮ್ ನೋಡು ಪಾಪದ ಕರ್ಮ ಎಲ್ಲ ತಿನ್ನು ಅಂತ ತಿನ್ನಿಸುದು ಆದರೆ ಸ್ವಲ್ಪ ಪುಣ್ಯ ಇತ್ತು ಸ್ವರ್ಗ ಲೋಕಕ್ಕೆ ಹೋಗುದು ಅಲ್ಲಿ ಪುಣ್ಯ ಎಲ್ಲ ಖಾಲಿ ಮತ್ತೆ ಇಲ್ಲಿ ಯಾಕೆ ಬಿಡಬೇಕು ದೇವತೆಗಳು ಅದಕ್ಕೆ ಅಪ್ರಸಂಗ ಯಾಕೆ ನಮ್ದು ಏನು ಮಾಡಿದ್ದೇವೆ ಎಲ್ಲ ಮುಗಿಯಿತಲ್ಲ ನರಕಕ್ಕೆ ಹೋದ್ರೆ ಪಾಪದ ಫಲ ಎಲ್ಲ ಖಾಲಿ ಪಾಪ ಏನು ಮಾಡಿದ್ದೇವೆ ಅದೆಲ್ಲ ಭೋಗಿಸಿ ನಾಶ ಮಾಡಿಕೊಂಡಾಯ್ತು ಇಂಚೂರು ಪುಣ್ಯ ಇತ್ತು ಸ್ವರ್ಗ ಹೋಗ್ತೇವೆ अल्लाह स्वर्ग स्वर्ग सुखव अनभविट्रे पुण्य खाली आप मैन आयत पुण्य मैन आयत मतल कर्क बर्ती मनुष्य शरीर के मत या प्रश्न नम तलब शास्त्रकार उतर को यमलोक होंगी खाली आंखों द्ड तपु स्वर्ग के हम पुण्य नाश आयु अब तप स्वल्प बाकी उल्दीर ಯಮಲೋಕಕ್ಕೆ ಹೋದಾಗ ನಮ್ಮ ಪಾಪವನ್ನು ಅದಕ್ಕೆ ಸರಿಯಾಗಿರತಕ್ಕಂತಹ ಶಿಕ್ಷೆಯನ್ನು ಕೊಟ್ಟು ಕಳಿಸ್ತಾರೆ ಆದರೆ ಪೂರ್ತಿ ಪಾಪನಾಶ ಆಗಿರುವುದಿಲ್ಲ ಅಂತ ಸ್ವರ್ಗಕ್ಕೆ ಪೂರ್ತಿ ಪುಣ್ಯವನ್ನೂ ಖಾಲಿ ಮಾಡಲಿಕ್ಕಾಗುವುದಿಲ್ಲ ಅಂತ ಇದೆಂತ ಕತೆ ಮಾರಿದೆ ಸ್ವರ್ಗ ಯಮಲೋಕಕ್ಕೆ ಪೂರ್ತಿ ಖಾಲಿ ಆಗುವುದಿಲ್ಲ ನಾಲ್ಕು ಎರಡು ಪೆಟ್ಟು ಜಾಸ್ತಿ ಕೊಟ್ಟರೆ ಸರಿ ಖಾಲಿ ಆಗುತ್ತೆ ಅಲ್ಲ ಅಂತ ಅದು ಯಮಲೋಕದಲ್ಲಿ ಇರಬೇಕಾದ್ರೆ ಇಷ್ಟು ಪಾಪ ಅಂತ ಇರ್ತದೆ ಅಷ್ಟು ಪಾಪ ಇರುವಷ್ಟು ಕಾಲ ಮಾತ್ರ ಅವರು ಇಟ್ಟುಕೊಳ್ತಾರೆ ಆಮೇಲೆ ಪಾಪ ಜಾಸ್ತಿ ಉಳಿದ್ರೆ ಹೋಗು ಕೊಡ್ತಾರೆ ಹೋಗುವ ಇಲ್ಲಿರ್ಲಿಕ್ಕಾಗುವುದಿಲ್ಲ ಆದ್ರಿಂದ ಪಾಪವನ್ನು ಪೂರ್ತಿ ಖಾಲಿ ಮಾಡಲಿಕ್ಕಾಗುವುದಿಲ್ಲ ಸ್ವಲ್ಪ ಬ್ಯಾಲೆನ್ಸ್ ಉಳಿಯುತ್ತದೆ ಅದು ಪಾಪ ಏನಂದ್ರೆ ಯಮಲೋಟದಲ್ಲಿ ಇರ್ಲಿಕ್ಕೆ ಸಾಕಾಗುವುದಿಲ್ಲ ಆದ್ರೆ ಪೂರ್ತಿ ಖಾಲಿ ಆಗುವುದಿಲ್ಲ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಟುಕೊಂಡು ವಾಪಸ್ ಬರಬೇಕಾಗತ್ತೆ ಸ್ವರ್ಗಕ್ಕೆ ಹೋದ್ರೂ ಅಷ್ಟೇ ಪೂರ್ತಿ ಪುಣ್ಯ ಖಾಲಿ ಮಾಡಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ಅದು ಒಂದು ದಿವಸ ಒಂದು ಗಂಟೆ ಇರಬೇಕಾದ್ರೆ ಇಷ್ಟು ಪುಣ್ಯ ಬೇಕು ಅಂತೂ ಉಂಟು ಅಷ್ಟು ಪುಣ್ಯ ಇಲ್ಲ ಹಾಗಾಗಿ ಪುಣ್ಯ ಖಾಲಿ ಆಗ್ಲಿಲ್ಲ ಸ್ವರ್ಗದಲ್ಲಿ ಇರಲಿಕ್ಕೆ ಬೇಕಾದಷ್ಟು ಪುಣ್ಯ ಇಲ್ಲ ಅದರಿಂದ ಸ್ವರ್ಗ ಲೋಕವನ್ನು ಖಾಲಿ ಮಾಡಿ ಬರಬೇಕು ಅದರಿಂದ ಸ್ವಲ್ಪ ಬ್ಯಾಲೆನ್ಸ್ ಪಾಪದ್ದು ಸ್ವಲ್ಪ ಪಾಪ ಫಲ ಪುಣ್ಯದ್ದು ಬ್ಯಾಲೆನ್ಸ್ ಇಟ್ಟುಕೊಂಡು ಮತ್ತೆ ಈ ಲೋಕಕ್ಕೆ ಬರಬೇಕು ಅಂತ ನಮ್ ಗೊತ್ತು ನೋಡಿ ಒಂದು ಹೋಟ್ಲಿಗೋ ಎಲ್ಲಿಯೋ ಹೋಗಿಂದು ರೂಮ್ ಮಾಡಿರ್ತೇವೆ ನಾವು ಒಂದು ಲಾಡ್ಜಿಂಗ್ ಹೋಗಿ ರೂಮ್ ಮಾಡಿರ್ತೇವೆ ರೂಮಾದ್ರೆ ಒಂದು ದಿವಸ ನಾವು ಇರಬೇಕಾಗಿದ್ದರೆ ಇನ್ನೂರು ರೂಪಾಯಿ ಕೊಡಬೇಕು ಸರಿ ನಮ್ಮ ಹತ್ರ ಇನ್ನೂರೈವತ್ತು ರೂಪಾಯಿ ಇದೆ ಇನ್ನೂರು ರೂಪಾಯಿ ಕೊಟ್ಟೇವಲ್ಲಿ ಒಂದು ದಿವಸ ಆಯ್ತು ಹೋಳ್ಬೋದು ಅಂತ ಹೇಳ್ತಾರೆ ಇಲ್ಲಿ ನಾವು ಇರಬೇಕು ಇರಬೇಕಾದ್ರೆ ಇನ್ನು ಇನ್ನೂರು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಇಲ್ಲರಿ ನಾ ರೂಪಾಯಿ ಇಡುದು ಐವತ್ತು ರೂಪಾಯಿ ಇದ್ರೆ ಇಲ್ಲಿ ಇರ್ಲಿಕ್ಕಿಲ್ಲ ಅಂದ್ರೆ ಐವತ್ತು ರೂಪಾಯಿಗೆ ಎಷ್ಟು ಹೊತ್ತು ಇರ್ಲಿಕ್ಕೆ ಸಾಧ್ಯ ಅಷ್ಟು ಇರ್ತೇನೆ ಇಲ್ಲ ಐವತ್ತು ರೂಪಾಯಿ ಇರ್ಲಿಕ್ಕೆ ಇಲ್ಲ ಇನ್ನು ಪುನಃ ಕೂಡಬೇಕಾದ್ರೆ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಅದೇ ರೂಪಾಯಿ ಇರ್ತದೆ ನಾವೆಂತ ಮಾಡಬೇಕು ಅಲ್ಲಿ ಕುತ್ಕೊಳ್ಳಲಿಕ್ಕೆ ಆಗುದಿಲ್ಲ ಚಿಕ್ಕ ಹೋಟ್ಲಿ ಚಿಕ್ಕ ಲಾಡ್ಜ್ ಎಲ್ಲಾದರೂ ಹೋಗ್ಬೇಕು ಅಲ್ಲಿ ನಲ್ವತ್ತು ರೂಪಾಯಿ ರೂಮ್ ಕೊಡ್ತಾನೆ ಅಲ್ಲಿ ಇರುದು ರೂಪಾಯಿ ಮತ್ತೆ ಉಳಿದು ಹಿಡ್ಕೊಂಡು ಮತ್ತೆ ತಿರುಗಬೇಕು ಹತ್ತು ರೂಪಾಯಿಗೆ ಅಲ್ಲಿ ರೂಮ್ ಕೊಡೋದಿಲ್ಲ ಮತ್ತೆ ಪುನಃ ಸಂಪಾದನೆ ಮಾಡಿಕೊಂಡು ಇನ್ನೊಂದು ಇರಬೇಕಾದ್ರೆ ಮತ್ತೆ ಹೋಗಿ ಸೇರಬೇಕು ಹೀಗೆ ಯಮಲೋಕಕ್ಕೋ ಸ್ವರ್ಗಲೋಕಕ್ಕೋ ಹೋದ್ರೆ ಅಲ್ಲಿ ಇರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪಾಪನೋ ಪುಣ್ಯನೋ ಇವನತ್ರ ಇಲ್ಲ ಅಷ್ಟಿಲ್ಲ ಆದರೆ ಎಷ್ಟು ಅನುಭವಿಸಬೇಕೋ ಅಷ್ಟು ಅನುಭವಿಸಿದ್ದಾನೆ ಅಲ್ಲಿ ಉಳಿದದ್ದುಂಟಲ್ಲ ಅದನ್ನು ಶೇಷ ಅದನ್ನು ಪಾಪಶೇಷ ಪುಣ್ಯಶೇಷ ಅಂತ ಕರೀತಾರೆ ಹಾಗೆ ಸ್ವರ್ಗಲೋಕದಲ್ಲಿ ಪೂರ್ತಿ ಇರಲಿಕ್ಕೆ ಬೇಕಾದಷ್ಟು ಪುಣ್ಯ ಇಲ್ಲ ಹಾಗಾದರೆ ಇದನ್ನು ಸ್ವಲ್ಪ ಉಳಿಸಿಕೊಂಡು ಪಾಪವನ್ನು ಉಳಿಸಿಕೊಂಡು ವಾಪಸ್ ಸರಿಯಾಗಿ ನಿಮ್ಗೊಂದು ಉದಾಹರಣೆ ಕೊಡಬೇಕಾಗಿದ್ದರೆ ಎಣ್ಣೆಯ ಪಾತ್ರೆ ಇದ್ದ ಹಾಗೆ ರಾಯರ ಮಠಕ್ಕೆ ಅಂತ ಒಬ್ಬ ಎಣ್ಣೆ ಹಿಡ್ಕೊಂಡು ಬಂದ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ ಮನೆಗೆ ಹೋದ ನಂದಾ ದೀಪಕ್ಕೆ ಸಾಕಾಯ್ತು ಎಣ್ಣೆ ಅದು ರಾಯರೇ ದೀಪಕ್ಕೆ ಹಾಕಿದ್ವಿ ಹೌದ್ರೆ ಹಾಕಿದೆ ಮತ್ತೆ ಇಷ್ಟು ಉಳಿಯಿತು ನಮ್ಮನೆಯ ನಂದಾ ದೀಪಕ್ಕೆ ಅಂತ ಅಂದ್ರೆ ಇಲ್ಲಿ ಹಾಕಿದ್ರು ಬೋರಳ ಹಾಕಿದ್ರು ಒಂದು ಇಷ್ಟು ಉಳಿಯುತ್ತದೆ ಅಂತ ಸ್ವಲ್ಪ ಉಳಿದರೆ ತಲೆಗೆ ಇಕ್ಕಿದ್ರೆ ಬೇರೆ ಅದು ಮತ್ತೊಂದು ಉಳಿಯುತ್ತೆ ಅಂತ ಅದು ಪೂರ್ತಿ ಖಾಲಿ ಮಾಡಲಿಕ್ಕಾಗುವುದಿಲ್ಲ ಎಷ್ಟು ಕವಚಿ ಹಾಕಿದರೂ ಇನ್ನು ಸ್ವಲ್ಪ ಉಳಿದಿರುತ್ತದೆ ಅಂತ ಹಾಗೆ ಈ ಪಾತ್ರೆಯನ್ನು ಪೂರ್ತಿ ಯಮಲೋಕದಲ್ಲಿಯೂ ಖಾಲಿ ಮಾಡಲಿಕ್ಕಾಗುವುದಿಲ್ಲ ಸ್ವರ್ಗಲೋಕದಲ್ಲಿಯೂ ಖಾಲಿ ಮಾಡಲಿಕ್ಕಾಗುವುದಿಲ್ಲ ಹಾಗಾಗಿ ಸ್ವಲ್ಪ ಶೇಷ ಇಟ್ಟುಕೊಂಡು ಅವಶೇಷ ಇಟ್ಟುಕೊಂಡು ಮತ್ತೆ ಮುಂದೇನೋ ಮುಂದೇನೋ ಅಂತ ನಾವು ತಿರುಗಾಡ್ತಾ ಇರುವಾಗ ದೇವತೆಗಳು ಸ್ವಲ್ಪ ಕನಿಕರ ನಮ್ಮ ಮೇಲೆ ತೋರಿಸಿ ಕೃಪಾಳುಗಳಾಗಿ ನಮ್ಮಂತಂದು ಇಲ್ಲಿ ಬಿಡ್ತಾರಪ್ಪಾ ಒಂದು ಚೂರು ಚೂರು ಉಳಿದಿದೆ ಅದಕ್ಕಿಂತ ಸ್ವಲ್ಪ ಬಡ್ಡಿ ಹಾಕಿ ಮತ್ತೊಮ್ಮೆ ಬಾ ಮತ್ತೆ ನಾ ಇಲ್ಲಿ ಹೋಗಿ ರೂಮ್ ಮಾಡಿ ಮತ್ತೆ ವಾಪಸ್ ಇಲ್ಲಿ ಕರ್ಕೊಂಡು ಬರ್ತೇವೆ ನಿಮ್ಮನ್ನು ಅಂತ ಆ ಉಳಿದ ಸ್ವಲ್ಪ ಪಾಪಶೇಷ ಪುಣ್ಯ ಶೇಷದಿಂದ ನಾವು ಇಲ್ಲಿ ಬರುವುದು ನಾವು ಹೇಗೆ ಬರ್ತೇವೆ ಅದಕ್ಕೆ ಉಪನಿಷತ್ತು ಹೇಳಿದ್ದು ಈ ಐದು ಅಗ್ನಿಗಳಲ್ಲಿ ಹೋಮ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಬರ್ತಾರೆ ಹೋಮ ಮಾಡುವುದಂದ್ರೆ ನಮ್ಮ ಹೆಸರು ಹೇಳಿ ಹೋಮ ಮಾಡುವುದಲ್ಲ ನಮ್ಮನ್ನೇ ಹೋಮಕ್ಕೆ ಹಾಕುದು ನಮ್ಮ ಹೋಮಕ್ಕೆ ಹಾಕ್ತಾರ ಹೌದು ಅಂತ ಇನ್ನ ಯಾರನ್ನು ಬಿಡುವುದಿಲ್ಲ ಎಲ್ಲರನ್ನು ಹೋಮದಲ್ಲಿ ಹಾಕಿ ಎಲ್ಲ ಖಾಲಿ ಮಾಡಿಕೊಂಡು ಏನ್ ತುಂಬಿಸಬೇಕು ತುಂಬಿಸಿಕೊಂಡು ಇಲ್ಲಿಗೆ ತಂದು ಬಿಡುತ್ತಾರೆ ಯಾವ ಅಗ್ನಿ ಯಾವ ಹೋಮ ಸೊಗಸಾಯಿ ಉಪನಿಷತ್ತು ವರ್ಣನೆ ಮಾಡಿದೆ ದಾಸರದನ್ನ ಹಾಗೆ ಇಲ್ಲಿ ಬಟ್ಟೆ ಇಡಿಸಿದ್ದಾರೆ ನಮ್ಮ ಮುಂದೆ ಅದರಲ್ಲಿ ಮೊದಲ್ ಜನನಿ ಪಿತ ಭೂ ವಾರಿದ ಅಂಬರ ಮೊದಲನೇ ಅಗ್ನಿ ಅಂಬರ ಆಮೇಲೆ ವಾರಿದ ಆಮೇಲೆ ಭೂ ಆಮೇಲೆ ಜನನಿ ಕೊನೆ ಜನಕ ಕೊನೆಯದ್ದು ಜನನಿ ಅಂಬರ ವಾರಿದ ಭೂ ಪಿತಾ ಜನನಿ ಹೀಗೆ ರಿವರ್ಸ್ ಬರಬೇಕು ಅದು ದಾಸರೆ ಹೇಳಿದ್ದು ನಮ್ಮ ಫ್ರಮ್ ಅಡ್ರೆಸ್ ಪಕ್ಕ ಗೊತ್ತಾಗಬೇಕು ಅಂತ ಹೇಳಿತ್ತು ನಾವು ಎಲ್ಲಿಂದ ಬಂದದ್ದು ತಾಯಿಯ ಹೊಟ್ಟೆಯಿಂದ ತಾಯಿಯ ಹೊಟ್ಟೆಗೆ ಬಂದದ್ದು ಅಪ್ಪನಿಂದ ಅಪ್ಪನಿಗೆ ಎಲ್ಲಿಂದ ಬಂದದ್ದು ಭೂಮಿಯಿಂದ ಭೂಮಿಗೆ ಎಲ್ಲಿಂದ ಬಂದದ್ದು ಮೇಘದಿಂದ ಮೇಘಕ್ಕೆ ಎಲ್ಲಿಂದ ಬಂದದ್ದು ಅದು ಆಕಾಶದಿಂದ ಅಂತ ನಾವು ಫ್ರಮ್ ಅಡ್ರೆಸ್ ತಕ್ಕ ಗೊತ್ತಾಗಬೇಕು ಅಂತ ದಾಸರು ಹೀಗೆ ಹೇಳಿದ್ದಾರೆ ನಾವು ಬರುವ ದಾರಿ ಹಾಗಲ್ಲ ನಾವು ಆಚೆಯಿಂದ ನಾವು ಬರಬೇಕಾಯ್ತು ಆಕಾಶ ಅಲ್ಲಿಂದ ಮೇಘ ಅಲ್ಲಿಂದ ಭೂಮಿ ಅಲ್ಲಿಂದ ಪಿತಾ ಅಲ್ಲಿಂದ ಜನನಿ ಅಲ್ಲಿಂದ ಜನನ ಹೀಗೆ ಐದು ಅಗ್ನಿಗಳು ಅಂತ ಚಿಂತನೆ ಮಾಡಿದ್ದಾರೆ ಮೊದಲನೆಯ ಅಗ್ನಿ ಅದು ಆಕಾಶ ಅಂತ ಈ ಐದು ಅಗ್ನಿಗಳನ್ನು ನಮ್ಗೆ ಯಾಕೆ ಕಲ್ಪನೆ ಕೊಟ್ಟರು ಅಂತ ಅಂದ್ರೆ ಬ್ರಹ್ಮಸೂತ್ರ ಹೇಳುವ ರೀತಿಯಲ್ಲಿ ನಮಗೆ ವೈರಾಗ್ಯ ಬರಬೇಕು ಅಂತ ಇದನ್ನು ನಿತ್ಯ ನಾವು ಮಾಡಿದರೆ ಪಾಪಕರ್ಮ ಮಾಡುವುದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಪೂರ್ತಿ ಬಿಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಕಡಿಮೆ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ ಯಾಕೆಂದ್ರೆ ನಾನು ಪಾಪ ಮಾಡಿದರೆ ಯಮಲೋಕಕ್ಕೆ ಹೋಗಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಭೋಗಿಸಿ ವಾಪಸ್ ಬರುವಾಗ ಇಷ್ಟು ಅಗ್ನಿಗಳಲ್ಲಿ ನನ್ನನ್ನು ಹೋಮಿಸ್ತಾರೆ ಅಪ್ಪ ಎಷ್ಟು ಕಷ್ಟ ಆಕಾಶದಲ್ಲಿ ಸುತ್ತಾಡಬೇಕು ಮೇಘದ ಒಳಗೆ ತುಂಬಬೇಕು ಆ ಮೇಘವಿಗೆ ಘರ್ಷಣೆ ಆಗಬೇಕು ಅದ ಪೆಟ್ಟು ತಿನ್ಬೇಕು ಅಲ್ಲಿಂದ ಭೂಮಿಗೆ ಬರಬೇಕು ಅಲ್ಲಿಂದ ಅಪ್ಪನ ಶರೀರದ ಆಹಾರದ ಮೂಲಕ ಅಲ್ಲಿ ಕೊಳಿತಾ ಇರಬೇಕು ಅಲ್ಲಿಂದ ಅಮ್ಮನ ಶರೀರದೊಳಗೆ ಪ್ರವೇಶ ಮಾಡಬೇಕು ಅಲ್ಲಿ ಗರ್ಭದ ಚೀರದಲ್ಲಿ ಒದ್ದಾಡಬೇಕು ಕಾಲು ಬೀಡ್ಲಿಕ್ಕಿಲ್ಲ ಎಷ್ಟು ಕಷ್ಟ ಅಲ್ಲಿಂದ ಇಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿದಾಗ ಬೇಡಪ್ಪ ಇನ್ನೊಂದ್ಸಲ ಜನ್ಮನೆ ಬೇಡ ಅದೆ ಇವರಾಗಿ ಬಂದು ಬಿಡುತ್ತೆ ಹಾಗೆ ಅದನ್ನೇ ನಾವು ಚಿಂತನೆ ಮಾಡ್ತಾ ಅನು ದಿನದಿ ಅಂತ ದಾಸರು ಎಚ್ಚರ ಕೊಟ್ಟರು ಅನುಕ್ಷಣದಿ ಕ್ಷಣ ಕ್ಷಣದಲ್ಲಿಯೂ ಇದನ್ನು ಚಿಂತನೆ ಮಾಡಿ ಅದರಲ್ಲಿ ಮೊದಲನೆಯ ಅಗ್ನಿ ಅದು ಅಂಬರ ಅಂತ ದಾಸರು ಹೇಳಿದರು ಜಲನಿ ಪಿತಭೂ ವಾರಿದಾಂಬರ ವ್ಯಲೀಪ ಪಂಚ ಅಗ್ನಿಯಲಿ ಐದು ಅಗ್ನಿ ಅಂತ ಈ ಐದು ಅಗ್ನಿಯಲ್ಲಿ ಈ ಎಲ್ಲವನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ ಯಾಕೆಂದ್ರೆ ಕೆಲವಿಸಿಯಾಗಿ ಮತ್ತೆ ನಾಳೆ ಪ್ರವಚನಕ್ಕೆ ನೀವು ಬರಲಿಕ್ಕಿಲ್ಲ ಒಂದು ಉದಾಹರಣೆಯಾಗಿ ಒಂದು ಅಗ್ನಿಯನ್ನು ಮಾತ್ರ ದಾಸರು ಹೇಳಿದ ರೀತಿ ನಿಮ್ಮ ಮುಂದಿಡ್ತೇನೆ ಮೊದಲನೇದ್ದು ಅಗ್ನಿ ಅಂಬರ ಆಕಾಶ ಅಂತ ಈ ಹೋಮ ಆಗ್ಬೇಕಾಗಿದ್ರೆ ಅದಕ್ಕೆಲ್ಲ ಪರಿಕರಗಳು ಬೇಕು ಅದನ್ನು ದಾಸರು ಹೇಳಿದ್ದಾರೆ ಉಪನಿಷತ್ತಲ್ಲಿ ಹೇಳಿದ್ದನ್ನೇ ಗಗನ ಪಾವಕ ಸಮಿದೆ ರವಿ ರಶ್ಮಿಗಳೇ ಧೂಮವು ಅರ್ಚಿ ಎನಪುವುದು ಹಗಲು ನಕ್ಷತ್ರಗಳು ಕಿಡಿಗಳು ಚಂದ್ರನ ಅಂಗಾರ ಮೃಗವರ ಉದರನೊಳಗೆ ಐರೂಪಗಳ ಚಿಂತಿಸಿ ಭಕ್ತಿರಸ ಮಾತುಗಳೆ ಮಂತ್ರ ಮಾಡಿ ಹೋಮಿಸುವರು ವಿಪಶ್ಚಿತರು ಉಂಟಾ ಈ ಅಂಬರವನ್ನು ಚಿಂತನೆ ಮಾಡಿದ್ದಾರೆ ಅಂಬರ ಎಂಬಂತಹದ್ದು ಅಗ್ನಿ ಇದರಲ್ಲಿ ಭಗವಂತರ ಮೂವತ್ತು ರೂಪಗಳು ಅಂತ ಅದು ಮತ್ತೆ ನೋಡೋಣ ಈ ಅಗ್ನಿ ಅಂತ ಹೋಮ ಅಂತಾಗಬೇಕಾಗಿದ್ರೆ ಅದಕ್ಕೆ ಬೇಕಾದ್ದು ಒಂದು ಸಮಿಧೆ ಅಂತ ಬೇಕು ಸಮಿದೆ ಇಲ್ಲದೆ ಹೋಮ ಮಾಡಲಿಕ್ಕಾಗುದಿಲ್ಲ ಆಚಾರೇ ಹೋಮ ಆಗಬೇಕು ಮಾಡುವ ಸಮಿದೆ ಇಲ್ಲ ಸಮಿಧ ಇಲ್ಲದೆ ಹೋಮ ಮಾಡಲಿಕ್ಕಾಗುವುದಿಲ್ಲ ಸಮಿದೆ ಪ್ರಮುಖವಾಗಿರತಕ್ಕಂತಹ ಅಂಗ ಸಮಿದೆ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಅರ್ಥ ಅಂತ ಆದ್ರೆ ಈ ಹೋಮ ಪ್ರಕ್ರಿಯೆಯಲ್ಲಿ ಸಮಿದೆ ಅಂತಂದ್ರೆ ಅದಕ್ಕೆ ಇಷ್ಟು ಉದ್ದ ಇಷ್ಟು ಅಗಲದ ಇಂತಹ ಮರದ ತುಂಡು ಅಂತ ವ್ಯವಸ್ಥೆ ಮಾಡಿದ್ದಾರೆ ಅದು ಸಮಿದೆ ಹೇಗಿರ್ಬೇಕು ಅದು ಎಷ್ಟು ಉದ್ದ ಇರ್ಬೇಕು ಅದಕ್ಕೆ ಲೆಕ್ಕಾಚಾರ ಎಲ್ಲ ಇದೆ ಈಗೆಲ್ಲ ಕಥಾಚಾರಿಯೂ ಇರುವುದು ಲೆಕ್ಕಾಚಾರ ಎಲ್ಲ ಇಲ್ಲ ಅದರಲ್ಲಿ ಏನಾದರೂ ಆದ್ರೆ ಸರಿ ಆ ಸಮಿಧೆ ಹೇಗಿರ್ಬೇಕು ಅಗ್ನಿಗೆ ಆಗ್ಬೇಕಾಗಿದ್ರೆ ಯಾವತ್ತೋ ಯಾವತ್ತೋ ಸಮೀಧೆ ಅಲ್ಲ ಅದು ಹಸಿ ಕ್ಷೀರ ಇಳಿಯುವ ಸಮಿಧೆ ಆಗ್ಬೇಕು ಅಂತ ಅದಕ್ಕೆ ಲೆಕ್ಕಾಚಾರ ಮಾಡಿದ್ದಾರೆ ನಮ್ದು ಸಮಿಧೆ ಅಂದ್ರೆ ಹೇಗಿರ್ತದೆ ಅಂತಂದ್ರೆ ಒಂದು ಮರಾಠಂದ್ರೆ ಅದನ್ನು ಸೀಳು ಮಾಡಿ ಮಾಡಿ ಮಾಡಿ ಮಾಡಿ ಇನ್ನು ಸೀಳು ಮಾಡಲಿಕ್ಕಾಗುವುದಿಲ್ಲ ಅಂತ ಆದ್ರೆ ಒಂದು ಸಮಿತೆಯಿಂದ ದರ್ಭೆಗಿಂತ ತೆಳ್ಳಗಿರ್ತದೆ ದರ್ಬೆ ಆದರೆ ಆಗ್ಬಹುದು ಸವಿದೆಯಲ್ಲ ಯಾಕೆಂದ್ರೆ ಅವನಿಂದ ಇಷ್ಟಾವಿರ ಸಮೇ ಬೇಕು ಮತ್ತೆ ಅದನ್ನು ಮರ ಎಲ್ಲ ಖಾಲಿಯಾಗಿ ಬಿಟ್ಟಿದೆ ಅದು ಕ್ಷೀರ ವೃಕ್ಷ ಸಿಗುವುದೇ ಇಲ್ಲ ಹಾಗಾಗುವುದಿಲ್ಲ ಇಡೀ ಸಮಿಧೆ ಅಖಂಡವಾಗಿರ್ತಕ್ಕಂತಹ ಸಮಿಧೆ ಬೇಕು ಇದೆಲ್ಲ ಪಟ್ಟಿ ಮಾಡಿದ್ದಾರೆ ಸಮಿಧೆ ಅಂದ್ರೆ ಅಂತ ಅದು ಅಂತಹ ಸಮಿಧೆಗಳು ಹೋಮಾಗಬೇಕಾದ್ರೆ ಬೇಕು ಆ ಅಗ್ನಿ ಅಗ್ನಿಯ ಜ್ವಾಲೆ ಅದು ತುಂಬುತ್ತಾ ಇರಬೇಕು ಅಗ್ನಿ ಉರಿತಾ ಇರಬೇಕು ಅಗ್ನಿಯ ಕೆನ್ನಾಲಯಲ್ಲಿ ನಾವು ಹೋಮ ಮಾಡಬೇಕು ಕ್ರಮ ಅಂದ್ರೆ ಹಾಗೆ ಅದು ಅಗ್ನಿ ಉರಿತಾ ಇರಬೇಕು ಹ ನಾವೇನ್ ಮಾಡ್ತೇವೆ ಅಗ್ನಿ ಉಳಿದ್ರೆ ಹೊಟ್ಟೆ ಉರಿಯುತ್ತೀ ಆದ್ರಿಂದ ಅಗ್ನಿ ಉರಿದು ಬೇಡ ಅದಕ್ಕೆ ನೀರು ಹಾಕ್ತಾ ಇರ್ತೇವೆ ಅಗ್ನಿಗೆ ನೀರು ಹಾಕುದಲ್ಲ ಅಗ್ನಿಗೆ ತುಪ್ಪ ಹಾಕ್ತಾ ಇರಬೇಕು ಅಗ್ನಿ ಕೆನ್ನಾಲಗೆ ಶಾಸುತ್ತಾ ಇರಬೇಕು ಆ ಚೆನ್ನಾಲಗೆಯಲ್ಲಿ ನಾವು ಹೋಮಿಸ್ಬೇಕು ಅದ್ರಿಂದ ಹೋಮ ಮಾಡಬೇಕಾಗಿದ್ರೆ ಅದಕ್ಕೆ ಸನ್ನದೇ ಅದಕ್ಕೆ ರಶ್ಮಿಗಳು ರಶ್ಮಿ ಅಂತಂದ್ರೆ ಧೂಮ ಸ್ವಲ್ಪ ಹೊಗೆ ಬರ್ತಾ ಇರಬೇಕು ಯಾಕಂದ್ರೆ ಸಮಿದೆ ಒಣಗಿದ ಸಮಿದೆ ಅಲ್ಲ ಕಟ್ಟಿಗೆ ಒಣಗಿ ಒಣಗಿದ್ದು ಸಮೀದೆ ಹಸಿಯಾದ್ದು ಯಾವಾಗ ಹಸಿಯಾದ ಕಟ್ಟಿಗೆ ಸಂಬಂಧ ಆಯಿತು ಬೆಂಕಿಗೆ ಅಲ್ಲಿ ಹೊಗೆ ಬರಬೇಕು ಸಹಜ ಅದು ನೀರು ಬೆಂಕಿಯ ಸಂಯೋಗಾಗ ಸಂಬಂಧ ಆದಾಗ ಹೊಗೆ ಸಹಜವಾಗಿ ಬರ್ತದೆ ಹೊಗೆ ಬರಬೇಕು ಹೊಗೆ ಅಲ್ಲಿ ಹೊಗೆನೇ ಅಲ್ಲ ಹಾ ನಮ್ಮಲ್ಲಿ ಹೊಗೆನೇ ಬರುವುದು ಜಾಸ್ತಿ ಅದೂ ಅಲ್ಲ ಸ್ವಲ್ಪ ಹೊಗೆ ಬರ್ತಾ ಇರಬೇಕು ಅದನ್ನು ಅರ್ಚಿ ಜ್ವಾಲೆಗಳು ತುಂಬಿ ತುಳುಕ್ತಾ ಇರಬೇಕು ಅದರಿಂದ ಕಿಡಿಗಳೆಲ್ಲ ಹಾರ್ತಾ ಇರಬೇಕಂತೆ ಅಂಗಾರ ತುಂಬಿರಬೇಕು ಅಂತಾ ಅಗ್ನಿಯಲ್ಲಿ ನಾವು ಹೋಮವನ್ನು ಮಾಡಬೇಕು ಅಂತ ದಾಸರು ಉಪನಿಷತ್ತಿನ ಸಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ಸವಿದೆ ಅಂಬರ ಎಂಬಂತಹದ್ದು ಅಗ್ನಿ ಅಂಬರ ಎಂಬ ಅಗ್ನಿಯಲ್ಲಿ ನಾವು ಹೋಮಿಸುವಾಗ ಸವಿದೆ ಅರ್ಚಿಸ್ ಯಾವುದು ಹೊಗೆ ಯಾವುದು ಕಿಡಿ ಯಾವುದು ಅದೆಲ್ಲ ಪಟ್ಟಿ ಮಾಡಿದರೆ, ಹೇಳ್ತಾರೆ ಗಗನ ಪಾವಕ ಅದು ಗೊತ್ತು ನಮಗೆ ಐದು ಅಗ್ನಿಗಳಲ್ಲಿ ಅಂಬರ ಎಂಬಂತಹದ್ದು ಒಂದು ಅಗ್ನಿ ಇದರಲ್ಲಿ ಚರ್ಚೆ ಇಲ್ಲ ಅಂಬರವೇ ಆಕಾಶವೇ ಒಂದು ಪಾವಕ ಅದು ಅಗ್ನಿ ಅಂಬರ ಪಾವಕ ಸಮಿತೆ ಯಾವುದು ಅದು ರವಿ ಸೂರ್ಯನೇ ಸಮಿತೆ ಅಂತೆ ಯಾವಾಗ ಸೂರ್ಯ ಉದಯಿಸಿದ ಸೂರ್ಯಂಬಂತಹ ಸಮಿದೆ ತೋರಿಕೊಂಡಿತು ಆಕಾಶದಲ್ಲಿ ಆಕಾಶ ಎಂಬಂತಹ ಅಗ್ನಿ ಪ್ರಜ್ವಲ್ಯಮಾನವಾಗಿ ಉರಿಯಲಿಕ್ಕೆ ಪ್ರಾರಂಭ ಆಯಿತು ಸೂರ್ಯ ಎಂಬ ಸವಿದೆಯ ಹಿನ್ನೆಲೆಯಲ್ಲಿ ಆಕಾಶದ ಅಗ್ನಿ ಆಕಾಶದ ಪಾವಕ ಅದು ಉರಿಯುತ್ತಾನೆ ರಶ್ಮಿಗಳೇ ಧೂಮ ಅಲ್ಲಿ ಹೊಡೆಬೇಕು ಯಾವುದು ಹೊಗೆ ಅಂತಂದ್ರೆ ಕಟ್ಟಿಗೆ ನೀರು ಸಂಬಂಧ ಹೊಗೆ ಬರುವುದು ಹಾಗೆ ಇಲ್ಲಿ ಸೂರ್ಯನ ಕಿರಣಗಳ ಸಂಬಂಧವಾದಾಗ ಅದು ಹೊಗೆ ಹಾಗೆ ಕಾಣಿಸ್ತದೆ ನಾವು ಬೆಳಗ್ಗೆ ಎದ್ದಾಗ ಒಂದ್ಸಲ ಆಕಾಶವನ್ನು ವೀಕ್ಷಣೆ ಮಾಡಿದರೆ ಅದು ಹೊಗೆ ಬಂದಾಗೆ ನಮಗೆ ಕಾಣ್ತಾ ಇರ್ತದೆ ಮಧ್ಯಾಹ್ನ ಬಿಸಿಲಿಗೆ ನೋಡ್ಲಿಕ್ಕೆ ಆಗುವುದಿಲ್ಲ ಸುಮಾರಾಗಿ ಎಂಟು ಗಂಟೆಗೆ ನಾವು ನೋಡಿದರೆ ಅದು ಹೊಗೆ ಬಂದ ಹಾಗೆ ಧಾರಾಕಾರವಾಗಿ ಕಿರಣಗಳು ನಮ್ಮ ಕಡೆ ಬರ್ತಾ ಇರ್ತದೆ ರಶ್ಮಿಗಳೇ ಧೂಮವು ಅರ್ಚಿ ಎನಿಸುವುದು ಹಗಲು ಯಾವುದು ಅರ್ಚಿಸು ಯಾವುದು ಜ್ವಾಲೆ ಅಂತಂದ್ರೆ ಹಗಲು ನಡು ಬಿಸಿಲು ಮಧ್ಯಾಹ್ನ ಅವಾಗ ಅರ್ಚಿ ಅದೇ ಜ್ವಾಲೆ ಜಾಜ್ವಲ್ಯವಾದವಾಗಿ ಆ ಬೆಂಕಿ ಉಳಿತದಂತೆ ಹಾಗಲು ನಕ್ಷತ್ರಗಳು ಕಿಡಿಗಳು ನಕ್ಷತ್ರ ರಾತ್ರಿ ಕಾಲದಲ್ಲಿ ಕಾಣಿಸ್ತದೆ ಅದೇನು ಅಂದ್ರೆ ಈ ಅಂಬರದ ಅಗ್ನಿಯ ಕಿಡಿಗಳು ಅದು ಹಾರಿದ್ದು ನಕ್ಷತ್ರಗಳು ಚಂದ್ರ ಅಂಗಾರ ಚಂದ್ರ ಅವನು ಅಂಗಾರ ಅಂದ್ರೆ ಅಂಗಾರ ಅಂದ್ರೆ ನಮ್ಮಲ್ಲಿ ಅಕ್ಷತಾ ಅಂಗಾರ ಅಂತ ಹೇಳ್ತಾರೆ ಅದಲ್ಲ ಅಂಗಾರ ಅಂತಂದ್ರೆ ಕೆಂಡ ಸಂಸ್ಕೃತದಲ್ಲಿ ಕೆಂಪಾಗಿರ್ತಕ್ಕಂತಹ ಕೆಂಡವನ್ನು ಅಂಗಾರ ಅಂತ ಕೇಳ್ತಾರೆ ಅಂಗಾರ ವರ್ಣಂ ಅಂಗಾರದ ಬಣ್ಣ ಅದು ಪರಶುರಾಮ ದೇವರದ್ದು ಅಂತ ಹೇಳ್ತಾರೆ ಅಂಗಾರ ಅಂತಂದ್ರೆ ಕೆಂಡ ಕೆಂಪು ಕೆಂಪು ಕೆಂಪಾಗಿರ್ತಕ್ಕಂತಹ ಕೆಂಡ ಇದು ಯಾವುದು ಅಂದ್ರೆ ಚಂದ್ರ ಅದು ಗೊತ್ತಿಲ್ಲ ಈ ಚಂದ್ರನನ್ನು ನೋಡಿ ಅಭ್ಯಾಸ ಇದ್ದವರಿಗೆ ಗೊತ್ತು ಚಂದ್ರ ಅದು ಉದಯಿಸುವಾಗ ಕೆಂಪಾಗಿರ್ತಾನೆ ಅದು ಕೆಂಪಾಗಿರ್ತಕ್ಕಂತಹ ಚಂದ್ರನೇ ಅಂಗಾರ ಅಂತ ಏನು ಉಪನಿಷತ್ತಿನ ಅಂಶವನ್ನು ದಾಹರು ನಮ್ಮ ಮುಂದೆ ಇಟ್ಟಿದ್ದಾರೆ ಇಲ್ಲಿ ಆಕಾಶ ಎಂಬಂತಹದ್ದೇ ಒಂದು ದ್ಲೋಕ ಎಂಬಂತಹದ್ದೇ ಒಂದು ಪಾವಕ ಅವನ ಅಗ್ನಿ ಈ ಅಗ್ನಿ ಉರಿಯಬೇಕಾಗಿದ್ದರೆ ಸೂರ್ಯನ ಸಲಿದೆ ಸೂರ್ಯನ ಕಿರಣಗಳ ಹೊಗೆ ಅದು ಬರ್ತಾ ಇರಬೇಕು ಅದರಲ್ಲಿ ಹಗರೆಂಬಂತಹದ್ದು ಅದು ಅರ್ಚಿಸಿ ಅದು ಜ್ವಾಲೆ ನಕ್ಷತ್ರಗಳೆ ಅದರದ್ದು ಕಿಡಿ ಚಂದ್ರಮ ಎಂಬಂತಹದ್ದು ಅಂಗಾರ ಅಂತ ಇಲ್ಲಿ ಹೇಳುವಾಗ ಸಮಿದೆ ಆಮೇಲೆ ಧೂಮ ಅರ್ಚಿಸ್ಸು ಕಿಡಿಗಳು ಅಂಗಾರ ಐದು ಅಂಶವನ್ನು ಇಲ್ಲಿ ಹೇಳಿದ್ದಾರೆ ಅಂಬರ ಆ ಅಗ್ನಿಯನ್ನು ತಕ್ಕೊಂಡ್ರೆ ಆರಾಯಿತು ಹೀಗೆ ಆರು ಪದಾರ್ಥಗಳು ಒಟ್ಟು ಸೇರಿದಾಗ ಒಂದು ಹೋಮ ಅಂತ ಆಗುತ್ತೆ ಇದು ಅಂಬರಕ್ಕೆ ಸಂಬಂಧಪಟ್ಟದ್ದು ಹೀ ಇದೇ ರೀತಿಯಾಗಿ ಮೇಘಕ್ಕೆ ಸಂಬಂಧಪಟ್ಟ ಆರು ಅಂಶಗಳನ್ನು ಹೇಳ್ತಾರೆ ಹಾಗೆ ಭೂಮಿಗೆ ಸಂಬಂಧಪಟ್ಟ ಆರು ಅಂಶಗಳನ್ನು ಹೇಳ್ತಾರೆ ಜನನಿ ಜನಕನಿಗೆ ಸಂಬಂಧಪಟ್ಟ ಆರು ಅಂಶಗಳನ್ನು ಹೇಳ್ತಾರೆ ಜನನಿಗೆ ಸಂಬಂಧಪಟ್ಟ ಆರು ಅಂಶಗಳನ್ನು ಹೇಳ್ತಾರೆ ಅದಕ್ಕೆ ನಾನು ಹೇಳಿದ್ದು ತಾಸನ ಹಾದ್ನಲ್ಲಿ ನೀವೇ ನೋಡಿ ಬರಲಿ ನಾನು ಬಿಡಿಸ್ಲಿಕ್ಕೆ ನಾನು ಹೋಗುವುದಿಲ್ಲ ಹೀಗೆ ಒಂದೊಂದು ಅಗ್ನಿಗೆ ಸಂಬಂಧಪಟ್ಟ ಆರು ಆರು ಪದಾರ್ಥಗಳಿವೆ ಈ ಆರು ಪದಾರ್ಥಗಳು ಸೇರಿದಾಗ ಒಂದು ಅಗ್ನಿ ಅಂತಾಗತ್ತೆ ಆ ದೃಷ್ಟಿಯಲ್ಲಿ ಅಂಬರವೂ ಒಂದು ಅಗ್ನಿ ಮೇಘವೂ ಒಂದು ಅಗ್ನಿ ಭೂಮಿಯೂ ಒಂದು ಅಗ್ನಿ ಜನಕೆ ಜನಕ ಜನನೀಯರೂ ಒಂದು ಅಗ್ನಿ ಹೀಗೆ ಐದು ಅಗ್ನಿಗಳು ಈ ಐದು ಅಗ್ನಿಗಳಲ್ಲಿ ನಮ್ಮನ್ನು ಹೋಮಿಸ್ತಾರೆ ಅದ್ರಲ್ಲಿ ಮೊದಲನೇ ಹೋಮ ಅಂಬರದಲ್ಲಿ ಆಕಾಶದಲ್ಲಿ ಈ ಆಕಾಶದಲ್ಲಿ ಈ ಜೀವನನ್ನು ಹೋಮಿಸುವಾಗ ನಾವೇನು ಚಿಂತನೆ ಮಾಡಬೇಕಾದ್ದು ದಾಸರು ಹೇಳ್ತಾರೆ ನಾರಾಯಣನ ತ್ರಿಮತ್ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ಇಲ್ಲಿ ಭಗವಂತನ ಮೂವತ್ತು ರೂಪಗಳನ್ನು ನಾವು ಚಿಂತನೆ ಮಾಡಬೇಕಂತೆ ಮೂವತ್ತು ರೂಪಗಳು ಅಂದರೆ ಆ ಭಗವಂತ ಒಟ್ಟಿಗೆ ಇಲ್ಲಿ ಐದು ಅಗ್ನಿಗಳನ್ನು ಹೇಳಿದ್ದಾರೆ ಒಂದೊಂದು ಅಗ್ನಿಯಲ್ಲಿ ಭಗವಂತನ ಆರು ಆರು ರೂಪಗಳು ಅರ್ಥಾತ್ ಐದು ಅಗ್ನಿಗಳಲ್ಲಿ ಆರ ಇಡ್ಲಿ ಮೂವತ್ತ ಮೂವತ್ತು ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅದು ಯಾವುದು ಉಂಟಂದ್ರೆ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ವಾಸುದೇವ ನಾರಾಯಣ ಸಂಕರ್ಷಣ ನಾರಾಯಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ಆರು ರೂಪಗಳು ಹೀಗೆ ಐದರಲ್ಲಿ ಮತ್ತು ವಾಸುದೇವ ನಾರಾಯಣ ವಾಸುದೇವ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ವಾಸುದೇವ ಅನಿರುದ್ಧ ಹೀಗೆ ಹೀಗೆ ನಾವು ಲೆಕ್ಕಾಚಾರ ಮಾಡಿಕೊಂಡು ಹೋದರೆ ಐದು ಅಗ್ನಿಗಳಲ್ಲಿ ಮೂವತ್ತು ಭಗವಂತನ ರೂಪಗಳನ್ನು ನಾವು ಚಿಂತನೆ ಮಾಡಲಿಕ್ಕಾಗುತ್ತೆ ಇದನ್ನು ತ್ರಿಶತಿ ರೂಪಗಳು ನಾರಾಯಣನ ಭಗವಂತನ ಮೂವತ್ತು ರೂಪಗಳು ಒಂದೊಂದು ಅಗ್ನಿಯಲ್ಲಿ ಭಗವಂತನ ಆರು ಆರು ರೂಪಗಳ ಹಾಗೆ ಒಂದು ನಾರಾಯಣ ಮೂಲ ರೂಪ ಮತ್ತೆ ನಾರಾಯಣ ವಾಸುದೇವ ನಾರಾಯಣ ಸಂಕರ್ಷಣ ನಾರಾಯಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ನಾರಾಯಣ ನಾರಾಯಣ ಅಂತ ಹೀಗೆ ಆರು ರೂಪಗಳನ್ನು ಆರಾರು ರೂಪಗಳನ್ನು ಐದರಲ್ಲಿ ನಾವು ಚಿಂತನೆ ಮಾಡಿದರೆ ಮೂವತ್ತು ರೂಪಗಳು ಭಗವಂತನಂತಿದೆ ಅದರಿಂದ ಹೋಮ ಮಾಡುವಾಗ ದೇವತೆಗಳು ಈ ಜೀವನವನ್ನು ಮಾತ್ರ ಅಲ್ಲ ಜೀವನಿಗೆ ಒಂದು ಶರೀರವನ್ನು ಕೊಟ್ಟು ಆ ಶರೀರ ಸಹಿತನಾಗಿ ಜೀವನನ್ನು ಹೋಮಿಸ್ತಾರೆ ಹೋಮಿಸುವಾಗ ಅವರ ಅನುಸಂಧಾನ ಏನಿದೆ ಅಂತಂದ್ರೆ ಈ ಪರಿಕರಗಳಲ್ಲಿ ಭಗವಂತನ ಆರಾರು ರೂಪಗಳನ್ನು ಚಿಂತನೆ ಮಾಡ್ತಾರೆ ಒಟ್ಟು ಮೂವತ್ತು ರೂಪಗಳನ್ನು ಚಿಂತನೆ ಮಾಡಿ ಅಗ್ನಿಯಲ್ಲಿ ದೇವತೆಗಳು ಹೋಮಿಸ್ತಾರೆ ನಾವು ದೇವತೆಗಳಿಗೆ ಇಲ್ಲಿ ಹೋಮ ನಾವು ಸಲ್ಲಿಸಿದರೆ ದೇವತೆಗಳು ನಮಗೆ ಹೋಮವನ್ನು ಅರಿ ಮಾಡ್ತಾರೆ ನಮ್ಮನ್ನೇ ದ್ರವ್ಯವನ್ನಾಗಿ ಮಾಡಿ ಭಗವಂತನಿಗೆ ಒಪ್ಪಿಸ್ತಾರೆ ಅರ್ಥಾತ್ ಹೋಮ ಅಂತಂದ್ರೆ ದೇವತೆಗಳು ಹೇಳ್ತಾರೆ ಸ್ವಾಮಿ ನನಗೆ ಸಂಬಂಧಪಟ್ಟದ್ದಲ್ಲ ನಿನಗೆ ಸಂಬಂಧಪಟ್ಟದ್ದು ಅಂತ ನಮ್ಮನ್ನು ಭಗವಂತನಿಗೆ ಒಪ್ಪಿಸ್ತಾರೆ ಅಲ್ಲ ಅದರಿಂದ ದೇವರು ತೆಗೆದು ನಮ್ಮನ್ನು ಭಗವಂತನಿಗೆ ಒಪ್ಪಿಸಿದರೆ ಭಗವಂತನನ್ನು ತೆಕ್ಕೊಂಡೇ ಬಿಡ್ತಾನೆ ನಾವು ಆಹುತಿ ಕೊಟ್ಟರೆ ಭಗವಂತ ಸ್ವೀಕಾರ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ದೇವತೆಗಳು ಆಹುತಿ ಕೊಟ್ಟರೆ ಭಗವಂತ ಸ್ವೀಕಾರ ಮಾಡಿಯೇ ಸಿದ್ಧ ಅದರಿಂದ ದೇವತೆಗಳು ಮಾಡತಕ್ಕಂತಹ ಹೋಮ ಇತ್ತು ಈ ಹೋಮದಲ್ಲಿ ದೇವತೆಗಳು ತಮ್ಮ ತಮ್ಮ ಪಾಲಿಗೆ ಬಂದಿರತಕ್ಕಂತಹ ಈ ಜೀವನನ್ನು ಭಗವಂತನಿಗೆ ಒಪ್ಪಿಸ್ತಾರಂತೆ ಅಲ್ಲಿಂದ ಅಂಬರದಿಂದ ಮತ್ತೆ ಮೇಘಮಂಡಲಕ್ಕೆ ಮೇಘಮಂಡಲದ ಒಳಗೆ ಇರತಕ್ಕಂತಹ ಭಗವಂತನಿಗೆ ಇವನನ್ನು ಹೋಮಿಸ್ತಾರೆ ಅಲ್ಲಿ ಮತ್ತೆ ಭಗವಂತನ ಆರು ರೂಪಗಳಿವೆ ಅಲ್ಲಿ ಮೇಘಮಂಡಲದಲ್ಲಿ ಇರ್ತಾನೆ ಅಲ್ಲಿಂದ ಭೂಮಿಗೆ ಬರ್ತಾನೆ ಅಲ್ಲಿ ಭಗವಂತನ ಆರು ರೂಪಗಳು ಆ ಅಗ್ನಿಯಲ್ಲಿ ಮತ್ತೆ ಹೋಮಿಸ್ತಾರೆ ಆಮೇಲೆ ತಂದೆಯ ಶರೀರದಲ್ಲಿ ದೇವತೆಗಳೇ ಯಾಕೆಂದ್ರೆ ಇವು ತಿನ್ನುವ ಅನ್ನಗಳು ಆಹಾರಗಳು ಆ ಆರದಲ್ಲಿ ನಾವು ಎಲ್ಲಿ ಸೇರಿತೇವೆ ಅಂತ ಗೊತ್ತಿಲ್ಲ ಯಾವುದೋ ಒಂದು ಕಣದಲ್ಲಿ ಅಪ್ಪನ ಶರೀರದಲ್ಲಿ ದೇವತೆಗಳು ಹೋಮಿಸ್ತಾರೆ ಅಲ್ಲಿಂದ ತಾಯಿಯ ಶರೀರವನ್ನು ನಾವು ಪ್ರವೇಶ ಮಾಡ್ತೇವೆ ದೇವತೆಗಳು ನಮ್ಮನ್ನು ಹೋಮಿಸ್ತಾರೆ ಹೀಗೆ ಹೋಮದ ಮೂಲಕ ಈ ಜೀವ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾನೆ ಇದನ್ನು ನಾವು ಚಿಂತನೆ ಮಾಡಬೇಕಂತೆ ಹೀಗೆ ಚಿಂತನೆ ಮಾಡಿದರೆ ನಾವು ಬಂದಿರತಕ್ಕಂಥದ್ದು ಯಜ್ಞದ ಫಲವಾಗಿ ನಾವು ಬಂದದ್ದು ನಮಗೆ ಈ ಶರೀರ ಸಿಕ್ಕಿರತಕ್ಕಂತಹದ್ದು ದೇವತೆಗಳ ಯಜ್ಞದ ಫಲವು ದೇವತೆಗಳು ಭಗವಂತನಿಗೆ ಹೋಮಿಸಿದ್ದಕ್ಕೆ ಇಂತಹ ಶ್ರೇಷ್ಠವಾದ ಶರೀರ ನಮಗೆ ಸಿಕ್ಕಿದೆ ಅಂತ ನಾವು ಅನುಸಂಧಾನ ಮಾಡಿದರೆ ಎರಡು ಅಂಶ ಇಲ್ಲಿ ಗಮನಿಸಿದ ಹಾಗಾಯಿತು ನಾವು ಒಂದು ಬರುವಂತಹ ದಾರಿ ಎಷ್ಟೊಟ್ಟು ಇಷ್ಟ ಅಂತ ಒಂದು ಗಮನಿಸಬೇಕಾಯ್ತು ಇನ್ನೊಂದು ನಮಗೆ ಈ ಶರೀರ ಭಗವಂತನ ಅನುಗ್ರಹದಿಂದ ಅಂತ ಹಾಗಾಗಿ ಬಂದ ದಾರಿಯ ಬಗ್ಗೆ ವೈರಾಗ್ಯ ಇದನ್ನು ಕೊಟ್ಟಿರತಕ್ಕಂತಹ ಭಗವಂತನ ಬಗ್ಗೆ ಮಹಾತ್ಮ ಜ್ಞಾನ ಎರಡೂ ನಮಗೆ ಸೇರಬೇಕು ಎಲ್ಲರನ್ನೂ ನಾವು ಒಪ್ಪಿಕೊಳ್ಳಬೇಕಾಯ್ತು ಅದನ್ನು ಡಾಕ್ಟರ್ ಹೇಳ್ತಾರೆ ಸಮಿಧಿಗಳನ್ನು ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನ ನೆನೀಪ ಪರಮನ ಬೇಡು ಪರಮ ಸುಖ ಪಾವನಕ್ಕೆ ಪಾವನ ನೆನೀಪ ಪಾವನ ಇದೆಲ್ಲ ಇದು ಅಗ್ನಿಗಳು ಅಗ್ನಿ ಸ್ವತಃ ಪಾವನ ಏನಾದರೂ ಮೈಲಿಗೆ ಆದರೆ ಅದನ್ನು ಪವಿತ್ರಗೊಳಿಸಬೇಕಾಗಿದ್ರೆ ಅಗ್ನಿವೇತ್ ಒಂದು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಅಂತಿಟ್ಟುಕೊಳ್ಳಿ ಅದು ಎಂಜಲಾಯಿತು ಅದನ್ನು ಮಡಿ ಮಾಡಬೇಕು ತೈಲು ಬಿಸಾಡುವುದನ್ನು ಎಲೆ ಬಿಸಾಡಿದ ಹಾಗೆ ನನಸು ಬರಲಿಕ್ಕಿಲ್ಲ ನಮ್ಗೆ ಮತ್ತೇನು ಮಾಡ್ಬೇಕು ಅದನ್ನು ಪಾವನಕ್ಕೆ ಪಾವನ ನೆನೀಪ ಸಲ ಅಗ್ನಿಯಲ್ಲಿ ಹಾಕಿದರೆ ಬೆಳ್ಳಿ ತಟ್ಟೆ ಶುದ್ಧಿ ಆಯಿತು ಅಂತ ಹೇಳ್ತಾರೆ ಅಗ್ನಿಯಲ್ಲಿ ಹಾಕಿದರೆ ಅದರ ಕಷ್ಪಲ ಹೋಯಿತು ಬಂಗಾರದಲ್ಲಿ ಕಷ್ಫಲ ಇದೆ ಬೆಂಕಿಗೆ ಹಾಕಿದರೆ ಕಷ್ಪಲ ಹೋಯಿತು ಸ್ವಚ್ಛವಾದ ಬಂಗಾರ ನಮಗೆ ಸಿಗುತ್ತೆ ಅಂತ ಹೀಗೆ ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ಯಾವುದೇ ಲೋಹ ಇರ್ಬೋದು ಅಗ್ನಿಗೆ ಹಾಕಿದರೆ ಅದು ಕಷ್ಮರ ಹೋಗುತ್ತೆ ಅದರ ಸ್ವಚ್ಛವಾಗಿರ್ತಕ್ಕಂತಹ ಭಾಗ ನಮಗೆ ಸಿಗುತ್ತೆ ಈ ಜೀವನದಲ್ಲಿಯೂ ಕೂಡ ಯಾವುದು ಕಷ್ಮರದ ಭಾಗ ಇದೆ ಅದು ಹೋಗಿ ಸ್ವಚ್ಛವಾಗಿರ್ತಕ್ಕಂತಹ ಭಾಗ ಸಿಗಬೇಕಾಗಿದ್ರೆ ಅದನ್ನು ಪಾವನದಲ್ಲಿ ಪಾವತನಲ್ಲಿ ಅದನ್ನು ಅರ್ಪಿಸಬೇಕಾಗ್ತದೆ ಯಾವಾಗ ಅಗ್ನಿಗೆ ನಾವು ಅರ್ಪಿಸ್ತೇವೆ ಆವಾಗ ಅಗ್ನಿ ಅದನ್ನು ಸ್ವಚ್ಛ ಮಾಡುತ್ತಾನೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು ನಮಗೆ ಏನು ಸಿಕ್ಕಿದರೂ ಕೂಡ ಸ್ವಲ್ಪ ಅಗ್ನಿಗೆ ಹಾಕು ಅಂತ ಅಗ್ನಿಗೆ ಹಾಕಿದರೆ ಅಗ್ನಿ ಅದನ್ನು ಪವಿತ್ರ ವಹಿಸ್ತಾನೆ ಅಂತ ನಮ್ಮ ದಿನ ದೈನಂದಿನ ಜೀವನದಲ್ಲಿ ಇದು ವೈಶ್ವದೇವ ಅಂತ ಬಂದದ್ದೇ ಈ ಉದ್ದೇಶದಿಂದಾಗಿ ನಾವು ವೈಶ್ವದೇವಕ್ಕೆ ಅಂದರೆ ಅರ್ಥಾತ್ ಅಗ್ನಿಯಲ್ಲಿ ನಾವು ಆಹುತಿ ಕೊಟ್ರೆ ನಮ್ಮ ಪಾಪ ಪರಿಹಾರ ಆಯಿತು ಪಾಪ ಪರಿಹಾರಕ್ಕೋಸ್ಕರನೇ ವಿಹಿತವಾಗಿರ್ತಕ್ಕಂತಹದ್ದು ಯಾಗ ಅಂತ ಹೀಗೆ ದೇವತೆಗಳು ಈ ಜೀವನವನ್ನು ಅಗ್ನಿಯಲ್ಲಿ ಹೋಮಿಸ್ತಾರೆ ಅಗ್ನಿಯಲ್ಲಿರ್ತಕ್ಕಂತಹ ನಾರಾಯಣಾದಿ ಮೂವತ್ತು ರೂಪಗಳಲ್ಲಿ ನಮ್ಮನ್ನು ಹೋಮಿಸ್ತಾರೆ ಆಗ ಪಾವನಕೆ ಪಾವನ ನೆನಪ ಪಾವನ ಅಗ್ನಿಯೇ ಸ್ವತಃ ಪವಿತ್ರ ಆ ಅಗ್ನಿಯನ್ನು ಪವಿತ್ರಗೊಳಿಸುವ ಭಗವಂತ ಅವನಿಗೆ ನಮ್ಮನ್ನು ಹೋಮಿಸಿದ್ರೆ ನಾವು ಪವಿತ್ರವಾಗ್ತೇವೆ ಪಾವನಕ್ಕೆ ಪಾವನ ನೆನಪ ಪರಮದ ಬೇಡ ಅದ್ರ ನಾವು ಯಾರ ಹತ್ರ ಬೇಡಬೇಕಾದ್ದು ನಾವು ಬೇಡಬೇಕಾದ್ದಷ್ಟೇ ಅದು ಯಾರತ್ರ ಅನ್ನ ದೇವತೆಗಳಿಗೆ ಹಾಗೆ ವಿಧಿ ಇದೆ ಈ ಜೀವರನ್ನು ಇಂತಹ ಇಂತಹ ಅಗ್ನಿಯಲ್ಲಿ ನೀವು ಹೋಮಿಸಬೇಕು ಇಂಥವರಿಗೆ ವಿಧಿ ಇದೆ ಹಾಗಾಗಿ ವಿಧಿಬದ್ಧರಾಗಿರ್ತಕ್ಕಂತಹ ದೇವತೆಗಳು ಶಾಸ್ತ್ರ ಪ್ರಕಾರವಾಗಿ ನಮ್ಮನ್ನು ಹೋಮಿಸ್ತಾರೆ ದೇವತೆಗಳ ಹತ್ರ ಬೇಡ್ಲಿಕ್ಕಾಗುವುದಿಲ್ಲ ಇಲ್ಲಿ ಬೇಡಬೇಕಾದ್ರು ನಾವು ಪರನ ಬೇಡು ಭಗವಂತನದು ನಾವು ಬೇಡಬೇಕಾದ್ರು ಏನು ಬೇಡಬೇಕು ಸ್ವಾಮಿ ಮತ್ತೊಮ್ಮೆ ಈ ಅಗ್ನಿಯಲ್ಲಿ ನನ್ನನ್ನು ಹೋಮಿಸಬೇಡ ಈ ಐದು ಅಗ್ನಿಗಳಲ್ಲಿ ಹೋಮಿಸಿಕೊಂಡು ಬಂದು ಇಲ್ಲಿ ಹಾಕ್ಬೇಡ ಅಂತ ಕೇಳು ಅಂತ ಹೇಳ್ತಾರೆ ನಮ್ಮ ಹತ್ರ ಕೇಳಿದ್ರೆ ನಾವೇನ್ ಹೇಳ್ತೆ ಒಂದು ಮನೆ ಕಟ್ಟಿದೆವು ಅಂತ ಇಟ್ಟುಕೊಳ್ಳಿ ಎಲ್ಲ ಆಯಿತು ಗೃಹ ಪ್ರವೇಶ ಆಯಿತು ಎಲ್ಲ ವೈಭವ ಆಯಿತು ಎಲ್ಲ ಮುಗಿತು ಇನ್ನೇನು ತೀರ್ಥ ಹಾಕುವ ಕಾಲ ಬಂತು ಅಂತ ಇಟ್ಕೊಳ್ಳಿ ನಮ್ಮ ಹತ್ರ ಕೇಳ್ತಾರೆ ನಿನಗೇನು ಬೇಕು ಅಂತ ಕೇಳ್ತಾರೆ ಅವ ಹೇಳ್ತಾನೆ ಇನ್ನೊಂದ್ಸಲ ನಾನು ಈ ಮನೆಯಲ್ಲೇ ಹುಟ್ಟಬೇಕು ಅಂತ ಯಾಕೆ ಅಂತ ಕೇಳ್ತಾರೆ ಅಲ್ಲ ನನಗೆ ಕೊನೆಯ ಕಾಲಕ್ಕೆ ಕಾಟ ಕೊಟ್ಟಿದ್ದಾರೆ ಅವರಿಗೆ ಕಾಟ ಕೊಡ್ಲಿಕ್ಕೆ ನಾನು ಮತ್ತೆ ಈ ಹುಟ್ಟಬೇಕು ಅಂತ ಹೇಳ್ತಾರೆ ಅಂದ್ರೆ ನಾವು ಕೇಳೋದು ಏನು ಅಂದ್ರೆ ನಾವು ಕೇಳೋದು ಈ ಭೂಮಿಯಲ್ಲೇ ಬರಬೇಕು ಅಂತ ನಾವು ಕೇಳ ನಮಗೆ ವೈರಾಗ್ಯ ಬಂದದ್ದಲ್ಲ ನಮಗೆ ಅದರಲ್ಲಿ ಆಸಕ್ತಿ ಬಂದದ್ದು ಅಥವಾ ರಾಗ ದ್ವೇಷಾದಿಗವೂ ನಮಗೆ ಹುಟ್ಟಿಕೊಳ್ಳಲು ಬಂದದ್ದು ಆದ್ರಿಂದ ದಾಸ್ತರು ಹೇಳಿಕೊಡ್ತಾರೆ ನಾವು ಏನು ಕೇಳಬೇಕು ಪಾವನಕ್ಕೆ ಪಾವನ ನನೀಪ ಪರಮನ ಬೇಡು ಪರಮ ಬೇಡು ಸುಖವನ್ನು ಕೊಡು ಅಂತ ನಾವು ದೇವರ ಹತ್ರ ಕೇಳಬೇಕಂತ ಅಲ್ಲೇ ತಂದಿಡು ಈ ಇಡು ಅಲ್ಲೇ ಹಾಕು ಜನ ಕೇಳಬೇಡ ಅಂತ ಹೇಳಿದ್ರು ಕೇಳಬೇಕಾದ್ದು ಪರಮ ಪೂರ್ಣವಾದ ಸುಖವನ್ನು ಬೇಡು ಅರ್ಥಾತ್ ಮೋಕ್ಷವನ್ನು ಕೇಳು ಇದು ಮೋಕ್ಷ ವಿದ್ಯೆ ಅಂತ ಪ್ರವಾಹ ರಾಜ ಅದನ್ನು ಉಪದೇಶ ಮಾಡುವಾಗ ಕೊನೆಗೆ ಈ ಮಾತು ಹೇಳ್ತಾನೆ ಇದು ಎಂತಹ ವಿದ್ಯೆ ನಾನು ಇಷ್ಟು ಗೋಪನೆ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಇದು ಮೋಕ್ಷಪ್ರದವಾದ ವಿದ್ಯೆ ಈ ಅಗ್ನಿಯನ್ನು ತಿಳ್ಕೊಂಡ್ರೆ ಬರುವಂತಹ ರಸ್ತೆಯನ್ನು ನಾವು ತಿಳ್ಕೊಂಡ್ರೆ ನಮಗೆ ವೈರಾಗ್ಯ ಬಂತು ಅಂತಂದ್ರೆ ಮೋಕ್ಷ ಸಾಧನಗಳ ನಾಲ್ಕರಲ್ಲಿ ಒಂದು ಪಾದ ನಮಗೆ ಸಿಕ್ಕಿತು ಅಂತಾದಾಗ ಒಂದು ಹೆಜ್ಜೆ ಮೋಕ್ಷಕ್ಕೆ ನಾವು ಹತ್ತಿರ ಆಗಿ ಬಿಡ್ತೇವೆ ಆದ್ರಿಂದ ಮೋಕ್ಷ ನಮಗೆ ಸಿಗುವಂತಹದ್ದು ಪರಮ ನಮಗೆ ಸಿಗುವಂತಹದ್ದು ಈ ಬಂಧನದಿಂದ ಬಿಡುಗಡೆಯಾಗಿ ಮುಕ್ತಿಯ ಮಾರ್ಗದಲ್ಲಿ ನಾವು ಸಾಕ್ತೇವೆ ಆ ದೃಷ್ಟಿಯಲ್ಲಿ ಪ್ರವಾಹನ ಇದನ್ನು ಭಾರೀ ಗೋಪನೆ ಮಾಡಿದ ಯಾವುದು ಬಾರಿ ಶ್ರೇಷ್ಠವಾದ್ದೋ ಅದನ್ನು ತುಂಬಾ ನಾವು ಗೋಪನೆ ಮಾಡ್ತೇವೆ ಹಾಗೆ ಅದನ್ನು ಖುಷಿ ನಾವು ಹೇಳುವುದಿಲ್ಲ ಭಾರೀ ಗುಟ್ಟು ಉಂಟ ಹಾಗೆ ಪ್ರವಾಹ ರಾಜ ಗುಟ್ಟು ಮಾಡುವುದರ ಉದ್ದೇಶ ಏನು ಅಂದ್ರೆ ದಾಥರವರನ್ನ ಹೇಳ್ತಾರೆ ಬೇಡು ಪರಮಸುಖ ಪರಮಸುಖವನ್ನು ಬೇಡು ಯಾಕೆಂತಂದ್ರೆ ಈ ಪಂಚ ಅಗ್ನಿಗಳಲ್ಲಿ ಹೋಮ ಮಾಡತಕ್ಕಂತಹ ದೇವತೆಗಳನ್ನಾಗಲಿ ಯಾರಿಗೆ ಸಮರ್ಪಿತವಾಗಿದೆ ಅಂತಹ ಭಗವಂತನನ್ನಾಗಲಿ ನಾವು ನೆನೆದರೆ ಸ್ವದೇವರಿಗೆ ತುಂಬ ಸಂತೋಷ ಆಗುತ್ತೆಂತ ನನ್ನ ಈ ರಕ್ಷಣೆಯ ಕ್ರಮ ಅದನ್ನು ತಿಳ್ಕೊಂಡಿದ್ದಾನೆ ನಾನು ಹೇಗೆ ರಕ್ಷಣೆ ಮಾಡಿಕೊಂಡು ಬಂದೆ ಅಲ್ಲಿಂದ ಇಲ್ಲಿವರೆಗೆ ಈ ಶರೀರ ಬಿಡುವ ತನಕ ನಾನು ನಾನು ಅಂತ ಹಾರಾಡಿದ ಶರೀರವನ್ನು ಅವನ ಎದುರಿನಲ್ಲೇ ಅಗ್ನಿಯಲ್ಲಿ ಸುಟ್ಟು ಬೂದಿ ಮಾಡಿ ಆಯಿತು ಭೂಮಿಯಲ್ಲಿ ಅಲ್ಲಿಂದ ಮತ್ತೆ ಈ ಮಾರ್ಗದಲ್ಲಿ ಕರ್ಕೊಂಡು ಬಂದ ಯಾರು ದೇವತೆಗಳಲ್ಲ ದೇವತೆಗಳು ನಮಗೆ ಹೋಮಿಸಿದ್ದಾರೆ ನಾನು ಕರ್ಕೊಂಡು ಬಂದಿದ್ದೇನೆ ದಾಸರದಲ್ಲಿ ನೆನಪಿಸ್ತಾರೆ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ಅದನ್ನು ನೆನಪಿ ನಾವು ಅವರು ಎಷ್ಟು ವ್ಯಾಪಾರ ದೇವತೆಗಳ ವ್ಯಾಪಾರ ಎಷ್ಟು ದೇವೋತ್ತವನ ವ್ಯಾಪಾರ ಎಷ್ಟು ಇದನ್ನು ನಾವು ನೆನೆಯಬೇಕಂತೆ ಅದು ವ್ಯಾಪ್ತಿ ಭಗವಂತ ಅದು ಎಷ್ಟು ಎಲ್ಲಿವರೆಗೆ ತಂದು ನಮ್ಮನ್ನು ಬಿಟ್ಟಿದ್ದಾನೆ ಬಿಟ್ಟಾನೆ ಅಂತ ಪ್ರಶ್ನೆ ಇಲ್ಲ ಬಿಡುವುದಿಲ್ಲ ನಾವು ಬಿಟ್ಟದ್ದಷ್ಟು ದೇವರನ್ನು ಆ ವ್ಯಾಪ್ತಿಗಳನ್ನು ನೆನೆದು ಅದನ್ನು ವಿಶೇಷವಾಗಿ ನಾವು ನೆನೆಸಬೇಕಂತೆ ನೆನೆಸಿದರೆ ಭಗವಂತ ನಮಗೆ ಪರಮ ಸುಖವನ್ನು ನೀಡುತ್ತಾನೆ ದಿವಸಗಳೆಂಬ ಸಮಿಧೆಗಳನ್ನು ನಿರಂತರ ಹೋಮಿಸುತ್ತಾ ಈ ದಿವಸವನ್ನೇ ಸಮಿಧೆ ಅಂತ ಚಿಂತನೆ ಮಾಡಬೇಕಂತೆ ಎಷ್ಟು ಒಳ್ಳೆಯ ಕಲ್ಪನೆ ಕೊಟ್ಟಿದ್ದಾರೆ ನೋಡಿ ನಮ್ಮ ಜೀವನದಲ್ಲಿ ಸಮಯವನ್ನು ಸಾರ್ಥಕಗೊಳಿಸಲಿಕ್ಕೆ ಇರತಕ್ಕಂಥ ಒಂದು ಒಳ್ಳೆಯ ಚಿಂತನೆ ಕೊಟ್ಟಿದ್ದಾರೆ ದಾಸರು ನಾನು ಹೇಳ್ತೆ ಏನ್ರಿ ನನಗೆ ಐವತ್ತು ವರ್ಷ ಆಯಿತು ನನಗೆ ಎಪ್ಪತ್ತು ವರ್ಷ ಆಯಿತು ಒಂದು ದೊಡ್ಡ ಸಂಗತಿ ನನಗೆ ಅರವತ್ತು ವರ್ಷ ಆಯಿತು ಅರವತ್ತನೇ ಶಾಂತಿ ಎಪ್ಪತ್ತು ವರ್ಷ ಆಯ್ತು ಎಪ್ಪತ್ತನೇ ಶಾಂತಿ ಅಂತ ಹೇಳ್ತಾರೆ ದಾಸರು ಅದು ಎಪ್ಪತ್ತು ವರ್ಷ ಏನು ಏನಾಯ್ತು ಎಪ್ಪತ್ತು ವರ್ಷ ಆಯಿತು ಹೋಯಿತು ಅಷ್ಟೇ ಅದರಿಂದ ಏನು ಮುಂದೇನು ಅದಕ್ಕೆ ಹೇಳಿದರು ನಾವು ಒಂದು ದಿವಸ ನಾವು ಬದುಕಿದ್ರೆ ಅದೊಂದು ದಿವಸವನ್ನು ದೇವರಿಗೆ ಹೋಮಿಸ್ಬೇಕಂತೆ ಇದೊಂದು ಸಮಿದೆ ಅಂತ ಚಿಂತನೆ ಮಾಡಬೇಕಂತೆ ಸಮಿದೆ ಅಂತ ಚಿಂತನೆ ಮಾಡಿ ಭಗವಂತನಿಗೆ ಅದನ್ನು ಅರ್ಪಿಸಬೇಕಂತೆ ಹಾಗಾದ್ರೆ ನಾವು ಎಷ್ಟು ವರ್ಷ ಎಷ್ಟು ದಿವಸ ನಾವು ಬದುಕ್ತೇವೆ ಒಂದು ನೂರು ವರ್ಷ ನಾವು ಬದುಕಿದೆವು ಅಂತಂದ್ರೆ ಮೂವತ್ತಾರು ಸಾವಿರ ಸವಿದ್ ಹೋಮ ಆಗತ್ತೆ ಒಂದು ದಿವಸವನ್ನೇ ಹೋಮ ಮಾಡೋದು ಖರ್ಚಿಲ್ಲ ನೋಡಿ ಇದು ಕಟ್ಟಿಗೆ ತರಬೇಕು ತುಂಡು ಮಾಡಬೇಕು ಏನು ಸಮಸ್ಯೆನೇ ಇಲ್ಲ ಈ ದಿವಸ ಒಂದು ದಿವಸ ಆಯಿತು ಇದು ದಿವಸ ಭಗವಂತನಿಗೆ ಇದೊಂದು ಸನಿಧೆ ಅಂತ ನಾವು ಚಿಂತನೆ ಮಾಡಬೇಕಂತೆ ದೇವರದೇ ಆಸ್ತಿ ದೇವರಿಗೆ ಕೊಡೋದು ನಾವು ಕೊಡದಿದ್ರು ಸಮಿಧೆ ಖರ್ಚಾಗುತ್ತೆ ದಿವಸ ಖರ್ಚಾಗುತ್ತೆ ಅನುಸಂಧಾನ ಮಾಡಿದರೆ ಇದು ದಿವಸ ಇದೊಂದು ಸನಿಧೆ ಇದು ಭಗವಂತನಿಗೆ ಅರ್ಪಿತ ಅಂತ ನಾವು ಚಿಂತನೆ ಮಾಡಬೇಕಂತೆ ದಾಸರು ಹೇಳ್ತಾರೆ ಇಲ್ಲಿ ಪಾವಕ ಸಮ ಧೂಮ ಅರ್ಚಿಸ್ಸು ಕಿಡಿಗಳು ಅಂಗಾರ ಅಂತ ಇಷ್ಟು ಶಬ್ದಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇದನ್ನು ನಾವು ಚಿಂತನೆ ಮಾಡಬೇಕಂತೆ ಭಗವಂತನ ಬಗ್ಗೆ ತನ್ನ ಚಿಂತನೆ ಮಾಡಬೇಕಂತೆ ಉಪನಿಷತ್ತಲ್ಲಿ ಆಚಾರ್ಯರು ಇದನ್ನು ಚಿಂತನೆ ಮಾಡಿ ನಮಗೆ ತೋರಿಸಿದ್ದಾರೆ ಅದು ಪಾವಕ ಇದರ ಬಗ್ಗೆ ನಾನು ಹೇಳಿ ಆಯ್ತಿದ್ದೇನೆ ಹೇಳಬೇಕಾದ್ಯನಿಲ್ಲ ಪಾವಯತಿ ಇತಿ ಪಾವಕ ಅಗ್ನಿಯ ಅಂಬರದ ಒಳಗಿದ್ದ ಭಗವಂತ ಅವನು ಪಾವಕ ಪಾವಕ ಅಂದ್ರೆ ಪಾವಯತಿ ನಮ್ಮನ್ನು ಪವಿತ್ರಗೊಳಿಸುವವ ಭಗವಂತನಿಗಿಂತ ದೊಡ್ಡ ವಸ್ತು ಪವಿತ್ರಗೊಳಿಸುವಂತಹದ್ದು ಮತ್ತೊಂದಿಲ್ಲ ನಾವು ಅಪವಿತ್ರರಾದರೆ ಭಗವಂತನ ನಾಮಸ್ಮರಣೆ ಮಾಡಿದರೆ ಪರಮ ಪವಿತ್ರರಾಗ್ತೇವೆ ಹಾಗೆ ನಿತ್ಯ ದೇವರ ನಾಮಸ್ಮರಣೆ ನಾವು ಮಾಡ್ತಾ ಇದ್ರೆ ಮೈಲಿಗೆ ಆಗುವ ಪ್ರಶ್ನೇ ಬರುವುದಿಲ್ಲ ಆದ್ದರಿಂದ ಭಗವಂತನ ನಾಮಸ್ಮರಣೆ ಅಹೋರಾತ್ರ ಅಖಂಡವಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಮಾಡಬೇಕಂತೆ ವಾಯುದೇವರನ್ನು ಪರಮ ಶುಚಿ ಅಂತ ಕರೀತಾರೆ ಶುಚಿ ಶತು ಶುಚಿ ಅಂತ ಕರೀತಾರೆ ಯಾಕೆ ವಾಯುದೇವರ ಶುಚಿ ನಾವು ಯಾಕೆ ಆ ಶುಚಿ ವಾಯುದೇವರು ಯಾವತ್ತೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಆದ್ರಿಂದ ಯಾವತ್ತೂ ಮಡಿ ಅವರು ನಾವು ಹ್ಮ್ ಯಾವತ್ತೋ ಒಮ್ಮೆ ಮಾಡ್ತೇವೆ ಹ್ಮ್ ಒಬ್ಬರು ಇದ್ರು ಅವರು ಅವರು ಹೇಳುವುದೇ ನಾಳೆ ನಮಗೆ ಇವತ್ತು ಜಾತಾಶೌಚ ಬಂದಿದ್ದ ಸಂಧ್ಯಾ ವಂದನೆ ಮಾಡಬಹುದಾ ನಾನು ಕೇಳೋದುಂಟು ಇಷ್ಟು ತನಕ ನೀವು ಮಾಡಿದ್ದೀರಾ ಇಷ್ಟು ತನಕ ಮಾಡಲಿಲ್ಲ ನಾನು ಇವತ್ತು ಮಾಡಬಹುದಾ ಕೇಳೋದುಂಟು ಅಂದ್ರೆ ಜಾತಾ ಶೌಚ ಯಾವಾಗ ಬರ್ತದೆ ಕಾಯುತ್ತಲೇ ಇರ್ತಾರೆ ಅವರಿಗೆ ಅಶುಚಿಯಾದಾಗಲೇ ನೆನಪಾಗುತ್ತೆ ಅಶುಚಿ ಬರುವುದಕ್ಕಿಂತ ಮುಂಚೆ ನಾವು ಜಾಗೃತರಾಗಬೇಕು ಹೊರತು ಅಶುಚಿ ಬಂದ ಮೇಲೆ ಸಂಜಾ ವಂದನೆ ಅಲ್ಲಿವರೆಗೆ ಬಿಡುವುದು ಅಲ್ಲವೇ ಅಲ್ಲ ನಿತ್ಯ ಸಂಧ್ಯಾ ವಂದನೆ ಅಂತ ನಮಗೆ ವಿಧಿಸಿರ್ಬೇಕಂತದ್ದು ನಿತ್ಯ ನಾವು ಮಡಿ ಆಗ್ತೇವೆ ನಿತ್ಯ ಅಹೋರಾತ್ರ ಭಗವಂತನ ಸ್ಮರಣೆ ಮಾಡತಕ್ಕ ವಾಯುದೇವರು ನಿತ್ಯ ಶುಚಿಯವರು ಹಂಸಮಂತ್ರ ಜಪ ಎಂದೂ ಬಿಡುದಿಲ್ಲ ತುಳಸಿ ಮನಿ ಕೆಳಗೆ ಇಡುದೇ ಇಲ್ಲ ಜಪ ಮಾಡ್ತಾರೆ ಇರ್ತಾರೆ ಇಪ್ಪತ್ತೊಂದು ಬಾರಿ ಪರಮ ಮಡಿ ಅಂದ್ರೆ ಯಾರು ಪರಮ ಶುಚಿಯವರು ಅವರೊಳಗಿದ್ದ ಭಗವಂತ ಭಾರಿ ಮಡಿ ಭಗವಂತನ ನಾಮಸ್ಮರಣೆ ಮಾಡಿದವರೇ ಮರಿಯಾಗ್ತಾರೆ ಅಂತಾದ್ರೆ ಭಗವಂತ ಎಷ್ಟು ಪಾವನ ಪಾವನಕ್ಕೆ ಪಾವನ ಅಂತ ದಾಸರೇ ಆ ಪಾವನ ಶಬ್ದವನ್ನು ವಿಶ್ಲೇಷಣೆ ಮಾಡುವುದರ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ ಸವಿದೆ ಅದು ರವಿಯ ಒಳಗಿದ್ದ ಭಗವಂತನಿಗೆ ರವಿಯೇ ಸಮಿದೆ ಅಂತ ಸಮಿದೆ ಅಂದ್ರೆ ಏನು ಸಮಿದೆ ಅಂತಂದ್ರೆ ಮರದ ಒಂದು ತುಂಡು ಇದನ್ನು ಸನಿದೆ ಅಂತ ಕರೀತು ಇದನ್ನು ಸವಿದೆ ಅಂತ ನಾವು ಯಾಕೆ ಕರೆಯುತ್ತೇವೆ ಸಮೇಧನಾಥ ಆ ಸಮಿತೆ ಹಾಕಿದಾಗ ಬೆಂಕಿ ಇನ್ನಷ್ಟು ಜಾಸ್ತಿಯಾಗಿ ಉರಿಯುತ್ತದೆ ಸಮೇದನಾಥ ಸಮಿತು ಸಮ್ಯಕ್ ಇಂಧು ಇದು ಸಮಿತು ಚೆನ್ನಾಗಿ ಅದು ಬೆಳಗಿಸುತ್ತದೆ ಇನ್ನಷ್ಟು ಉರಿಯುವ ಹಾಗೆ ಮಾಡುತ್ತೆ ಅದಕ್ಕೆ ಸಮಿತ್ ಅಂತ ಹೆಸರು ಅಲ್ಲ ಉರಿಸುವವ ಯಾರು ಉರಿಯುವವ ಯಾರು ಬೆಂಕಿಯನ್ನು ಉರಿಸ್ಲಿಕ್ಕೆ ಕಾರಣ ಯಾರು ಅದು ಭಗವಂತ ಒಬ್ಬನೇ ಸಮಿ ಸಮ್ಯಕ್ ಇಂಧನ ಸಮೇಧನಾ ಪ್ರಪಂಚದಲ್ಲಿ ತುಂಬಾ ಚೆನ್ನಾಗಿ ಬೆಂಕಿಯನ್ನು ಉರಿಸುವವ ಅದು ಹೊರಗಿನ ಬೆಂಕಿ ಇರಬಹುದು ಒಳಗಿನ ಬೆಂಕಿ ಇರಬಹುದು ಬೆಂಕಿ ಉರಿಯಬೇಕಾಗಿದ್ದರೆ ಆ ಭಗವಂತ ಅಲ್ಲಿ ತುಂಬಿರಬೇಕಂತೆ ದೇವರು ಒಳಗೆ ತುಂಬಿದಾಗ ಮಾತ್ರ ಬೆಂಕಿ ಉರಿಯುತ್ತೆ ಭಗವಂತ ಇರುದಿದ್ರೆ ಬೆಂಕಿ ಉರಿಯುವುದಿಲ್ಲ ಉರಿದ್ರೂ ಆ ಬೆಂಕಿಗೆ ಆ ಶಕ್ತಿ ಇರುವುದಿಲ್ಲ ಅದಕ್ಕೆ ಸಮೀಪ ಹಿಂದಿನ ಕಾಲದಲ್ಲಿ ಈ ಸತ್ವ ಪರೀಕ್ಷೆ ಮಾಡುವಾಗ ಬೆಂಕಿಯನ್ನು ಪರೀಕ್ಷಾ ಮಾನದಂಡವಾಗಿ ಇಟ್ಟುಕೊಂಡಿದ್ರು ಇವ ಸುಳ್ಳು ಹೇಳ್ತಾನೆ ಇವ ಸತ್ಯ ಹೇಳ್ತಾನೆ ಇವ ಪಾಪ ಮಾಡಿದ್ದಾನೆ ಇವ ಪಾಪ ಮಾಡಲಿಲ್ಲ ಇದನ್ನೆಲ್ಲ ಲೆಕ್ಕಾಚಾರ ಮಾಡುವ ಕ್ರಮ ಹೇಗೆ ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿ ಬಿಟ್ಟರೆ ಆಯ್ತಲ್ಲ ಅದಕ್ಕೊಂದು ಕ್ರಮ ಇತ್ತು ಏನಂದ್ರೆ ಬೆಂಕಿಯಲ್ಲೇ ಕೈ ಇಡು ಅಂತ ಹೇಳುವಂತಹ ಕ್ರಮ ಇತ್ತು ಆ ಬೆಂಕಿಯಲ್ಲಿ ಕೈ ಇಟ್ಟು ಹೇಳಬೇಕವ ನಾನ್ ಸತ್ಯ ಹೇಳ್ತೇನೆ ಅಂತ ಅವನು ಸತ್ಯ ಹೇಳಿದ್ರೆ ಆ ಬೆಂಕಿ ಸುಡುವುದಿಲ್ಲ ಸುಳ್ಳು ಹೇಳಿದ್ರೆ ಬೆಂಕಿ ಅವನನ್ನು ಸುಡುತ್ತೆ ಇದು ಹಿಂದಿನ ಕಾಲದಲ್ಲಿ ಒಂದು ಬೆಂಕಿಗೆ ಕೈ ಹಾಕಿ ಸತ್ವಪರೀಕ್ಷೆ ಸೀತಾದೇವಿಯರ ಸತ್ವ ಪರೀಕ್ಷೆ ಮಾಡಿದ್ದ ಕ್ರಮ ಹೀಗೆನೆ ಬೆಂಕಿಯಲ್ಲಿ ಬೆಂಕಿಯಲ್ಲಿಟ್ಟು ಪರೀಕ್ಷೆ ಮಾಡಿದರು ಸೀತಾದೇವಿಯವರು ಪಾತ್ರ ಆದರು ಆದರೆ ಜನ ಮಾರ್ಕೊಡ್ಲಿಲ್ಲ ಅದು ಬೇರೆ ಅಂತ ಪರೀಕ್ಷೆ ಅಂತೂ ನಡೆಯಿತು ರಾಮಾಯಣದಲ್ಲಿ ಉಲ್ಲೇಕಾಗಿದೆ ಅಂದರೆ ಬೆಂಕಿ ಅಂದರೆ ಅಗ್ನಿ ಅದು ಎಷ್ಟು ಸತ್ಪ್ಯೂರು ಎಷ್ಟು ಪ್ಯೂರ ಅಲ್ಲ ಅದನ್ನು ತೋರಿಸಿಕೊಡುವಂತಹ ಮಾನದಂಡ ಅದು ಅಗ್ನಿ ಆ ಅಗ್ನಿಯಲ್ಲಿ ನಿಜವಾಗಿ ಶಕ್ತಿ ಇದೆ ಆ ಅಗ್ನಿಗೆ ಹಾಕುವ ಆ ಸಮಿದೆ ಅದರಲ್ಲಿ ಆ ಸಮೇಧನ ಶಕ್ತಿ ಇದೆ ಆ ಸಮಿತೆಯಲ್ಲಿ ಅಲ್ಲ ಸಮಿದೆಯ ನಿಂತ ಭಗವಂತನಲ್ಲಿ ಸಮೇಧನ ಶಕ್ತಿ ಅದನ್ನು ಬೆಲ್ಲಂಬಳಗಿಸುವ ಪ್ರಕಾಶಗೊಳಿಸುವ ಸಾಮರ್ಥ್ಯ ಇದೆ ಅದಕ್ಕೆ ಭಗವಂತನಿಗೆ ಸವಿದೆ ಎಂತ ಹೆಸರು ಒಳಗಿನಿಂದ ವೈಶ್ವಾನರ ಅಗ್ನಿ ಅದು ಉರಿಯಬೇಕು ಭಗವಂತನೇ ಇಂಧನ ಹಾಕಬೇಕು ಅವನೇ ಸಮಿದೆ ಅದಕ್ಕೆ ಹಾಗೆ ಹೊರಗಿನ ಅಗ್ನಿ ಉರಿಯಬೇಕು ಅದು ಸಮಿದೆ ಆ ಪರೀಕ್ಷೆಯ ಅಗ್ನಿ ಅದು ಹೇಗೆ ಪರೀಕ್ಷಾ ದಂಡ ಆಗ್ತಿತ್ತು ಅಂದ್ರೆ ಅದರಲ್ಲಿ ಸನೇದನಾದ ಭಗವಂತ ಅದರಲ್ಲಿ ತುಂಬಿರ್ತಾನೆ ಅಂತ ಇವನು ಸುಳ್ಳು ಹೇಳಿದ್ರೆ ಭಗವಂತ ಜೋರಕ್ಕೆ ಉಡಿಯುವ ಶಕ್ತಿಯನ್ನು ತುಂಬಿಸ್ತಾನೆ ಕೈ ಸುಟ್ಟು ಹೋಗುತ್ತೆ ಅವನಿಗೆ ಒಂದು ವೇಳೆ ತತ್ಯೆ ಹೇಳಿದ ಅಂತ ಭಗವಂತ ನನ್ನ ಪವರ್ ವಿತ್ಡ್ರಾ ಮಾಡ್ತಾನೆ ಮಾಡಿದ ಅಂತಂದ್ರೆ ಅಲ್ಲಿ ಬೆಂಕಿಯಲ್ಲಿ ಉಡಿಯುವ ಶಕ್ತಿ ಇಲ್ಲ ಕೈ ಹಾಕಿದ್ರೆ ಏನೂ ಆಗುದಿಲ್ಲ ಅದು ಕೈ ಹಾಕಿತಾ ತೆಗೆದ ಎಂತ ಇಲ್ಲ ನಾಟಕದ ಬೆಂಕಿ ಹಾಗೆ ಆಗಿಬಿಡುತ್ತೆ ಹೈದಿನ ಕಾಲದಲ್ಲಿ ಮಾನದಂಡ ಬೆಂಕಿಯಲ್ಲಿ ಭಗವಂತ ಸ್ವತಃ ನಿಂತು ಅದು ಸತ್ವ ಪರೀಕ್ಷೆಗೆ ಪ್ರಯೋಜಕನಾಗಿ ಇರ್ತಿದ್ದಂತೆ ಹಾಗೆ ಒಳಗಿನ ಬೆಂಕಿ ಉರಿಯಬೇಕು ಭಗವಂತ ಕಾರ್ನಾಗ್ತಿದ್ದ ಅದಕ್ಕೆ ಸಮಿತ್ತು ಅಂತ ಅವನಿಗೆ ಹೆಸರು ಅಂತ ಆಮೇಲೆ ಅರ್ಚಿ ಅರ್ಚಿ ಅಂತಂದ್ರೆ ಅಳಂ ಅಂಚನಾಥ ಅರ್ಚಿಹಿ ಅಂತ ಆಚಾರ ವ್ಯಾಖ್ಯಾನ ಮಾಡಿದ್ದಾರೆ ಅಳಂ ಅಂಚತಿ ಚೆನ್ನಾಗಿ ನಮಗೆ ನಮ್ಮ ಜೊತೆಗೆ ಇರುವವ ನಮ್ಮ ಜೊತೆಗೆ ಬರುವವ ಅದು ಅರ್ಚಿಹಿ ನಾವು ಕೊಟ್ಟದನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಅಲಂ ಚೆನ್ನಾಗಿ ಅಂಚತಿ ನಮ್ಮ ಹತ್ರ ಬರ್ತಾನೆ ಅಂತ ಈ ಬೆಂಕಿಯ ಅರ್ಚಸ್ಸು ಹಾಗೆ ಅದು ಅಲಂ ಅಂಚತಿ ನಾವು ಕೊಟ್ಟದ ಸ್ವೀಕರಿಸುವುದಕ್ಕೋಸ್ಕರ ಬರುತ್ತೆ ಅದು ಜಾಲೆ ಅಲ್ಲ ಅದರ ಒಳಗಿದ್ದ ಭಗವಂತನ ಗುಣ ಅದು ಅಲಂ ಅಂಚತಿ ಇತಿ ಅರ್ಚಿಸಿ ವಿಶ್ವುಲಿಂಗಾಹ ಅಂತ ವಿಶ್ವುಲಿಂಗಾ ಅಂದ್ರೆ ವಿಶ್ವಕ್ ಇತಿ ವಿಶ್ವುಲಿಂಗಾಹ ಅದು ಎಲ್ಲ ಕಡೆ ಸ್ಫುರಂತ ಬೆಂಕಿ ಕಿಡಿ ಎಲ್ಲ ಕಡೆ ಹಾರಿದ್ರೆ ಅದು ಒಳ್ಳೆ ಜಾಜ್ವಲ್ಯಮಾನವಾಗಿರ್ತದೆ ಅದು ನಿಜವಾಗಿ ಭಗವಂತನಿಗೆ ಅದು ಮೂಲತಃ ಸಂಬಂಧಪಟ್ಟದ್ದು ಇನ್ನು ಧೂಮ ಹೊಗೆ ಧೂಮ ಎಂಬ ಶಬ್ದ ಅದು ಮೂಲತಃ ಭಗವಂತನಿಗೆ ಸೇರಿತ್ತು ಈ ಧೂಮಕ್ಕೆ ಧೂಮ ಅಂತ ಯಾಕೆ ಹೆಸರು ದೂತ್ಕರ್ಣಾತು ಧೂಮ ಅಂತ ಅದು ಹೊಗೆ ಬಂತು ಅಂದ್ರೆ ಯಾರೂ ಇರುವುದಿಲ್ಲ ಯೋ ಹೊಗೆ ಮಾರೇನು ಹೊಗೆ ಮಾರು ಕಂತಿಕ್ಕೊಂಡು ಹೊರಟು ಹೋಗ್ತಾನೆ ಅದು ಹೊಗೆ ಅಂತಂದ್ರೆ ಬಾ ಎಳಗೋಗುತ್ತೆ ಹೇಳಿದ್ರೆ ಕಣ್ಣು ಉರಿಯುತ್ತದೆ ಪಾಪ ಒದ್ದಾಡ್ತಾ ಇರ್ತಾನೆ ದೂತ್ಕರ್ಣ ದೂ ಕಂಪನೆ ಅವನನ್ನು ಓಡಿಸಿ ಬಿಡುತ್ತಂತೆ ಅದಕ್ಕೆ ಧೂಮ ಅಂತ ಹೆಸರಂತೆ ಅದಲ್ಲ ಓಡಿಸುವವ ಉಳಿಸುವವಾ ಅವನೊಬ್ಬನೇ ಅದು ಭಗವಂತ ಅವನಿಗೆ ಧೂಮ ಅಂತ ಹೆಸರು ಅಂತ ಆಚಾರ್ಯರು ವಿಶ್ಲೇಷಣೆ ಮಾಡಿದ್ದಾರೆ ಹಾಗೆ ಅಂಗಾರ ಅಂಗಾರ ಅಂತಂದ್ರೆ ಅಂಗಾನಿ ರಮಯತಿ ಅಂಗಾರಹ ಅಂತ ಅಂಗಗಳಿಗೆ ಖುಷಿ ಕೊಡುವಂತಹದ್ದು ಚಳಿಯಾಯಿತು ಅಂತ ಇಟ್ಕೊಳ್ಳಿ ಕೆಂಡದತ್ರ ಕೈ ಹೀಗಿಡಿದ್ರೆ ಎಷ್ಟು ಖುಷಿಯಾಗತ್ತೆ ಅಂಗಾನಿ ರಮಯತಿ ಅಂಗಗಳಿಗೆ ಖುಷಿ ಕೊಡತಕ್ಕಂತಹದ್ದು ಅಂಗಾರ ಅಂತ ಅದು ಕೆಂಡ ಅಲ್ಲ ಕೆಂಡದ ಒಳಗಿದ್ದ ಭಗವಂತ ಅಂಗಗಳಿಗೆ ಖುಷಿ ಕೊಡುವವ ಅಷ್ಟೇ ಬಿಸಿಯಾಯಿತು ಅದರ ಒಳಗೆ ರಕ್ತ ಹೆಪ್ಪುಗಟ್ಟಿತು ಮುಗಿದು ಹೋಯ್ತು ಒಂದು ಕತೆ ಹಾಗಾಗಬಾರ್ದಲ್ಲ ಅದಕ್ಕೆ ಅಂಗ ಅಲಿ ಕೂತು ಅಂಗವನ್ನು ರಮಿಸುವವ ಆನಂದ ಕೊಡುವವ ಅದು ಭಗವಂತ ಅವನಿಗೆ ಅಂಗಾರ ಅಂತ ಹೆಸರು ಅಂತ ಹೀಗೆ ಆಚಾರ್ಯರು ಎಲ್ಲ ಶಬ್ದಗಳು ಕೂಡ ಮೂಲತಃ ಭಗವಂತನಿಗೆ ಸಂಬಂಧಪಟ್ಟ ಶಬ್ದಗಳು ಅಂತ ಚಿಂತನೆ ಮಾಡಿ ಈ ಹೋಮವನ್ನು ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೆ ಮತ್ತೊಮ್ಮೆ ಈ ಸರ್ ಸೈಕಲ್ ಅಲ್ಲಿ ಈ ಸರ್ಕಲ್ ಅಲ್ಲಿ ನಮ್ಮನ್ನು ಕರ್ಕೊಂಡು ಬರುವುದಿಲ್ಲ ನಮಗೆ ಮೋಕ್ಷ ಪರಮ ಸುಖವನ್ನು ಕೊಡ್ತಾನೆ ಇಲ್ಲಿ ಈ ಮೂವತ್ತು ರೂಪಗಳನ್ನು ಹೇಳಿದಾಗ ಒಂದು ದಾಸರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನು ತಾ ಷರ್ಪಂಚ ರೂಪವ ಧರಿಸಿ ತತ್ತನ್ನಾಮದಿಂದ ಕರೆಸಿ ಅಂತ ಹೇಳ್ತಾರೆ ತತ್ತನ್ನಾಮದಿಂದ ಕರೆಸಿ ಅಂತ ಅದು ಭಗವಂತ ಸಮಿದೆ ಇದರ ಒಳಗೆಲ್ಲ ತುಂಬಿದ್ದಾನೆ ಎಲ್ಲಿ ನೋಡಿದ್ರು ಕೂಡ ಭಗವಂತನದ್ದೇ ಪಂಚ ಪಂಚ ಪಂಚ ರೂಪಗಳು ಅದು ಸೇರಿ ಐದು ರೀ ಇಪ್ಪತ್ತೈದು ರೂಪಗಳು ಭಗವಂತನದ್ದು ಆಗ್ತದೆ ಅಂತ ಅದು ಹೇಗೆ ಭಗವಂತನದ್ದೇ ರೂಪದ ಹೇಗೆ ಭಗವಂತನೇ ಸಮೀದೆ ಭಗವಂತನೇ ಅರ್ಚಿಸು ಭಗವಂತನೆ ಹೊಗೆ ಇದೆಲ್ಲ ಹೇಗೆ ಅಂತಂದ್ರೆ ಅದಕ್ಕೆ ನಾ ಮೊನ್ನೆ ಹೇಳಿದ್ದೆ ನವನಾರಿ ಕುಂಜರ ಅಂತ ಅದು ಕುಂಜರಕ್ಕೆ ಅದೊಂದು ಉದಾಹರಣೆ ಅಂದ್ರೆ ಪಂಚನಾರಿ ತುರಗ ಅಂತ ಉದಾಹರಣೆ ಕೊಟ್ಟಿದ್ದಾರೆ ಇದೆಲ್ಲ ಈ ಚಿತ್ರ ಹಳೆಯ ಚಿತ್ರ ನೀವು ನೋಡಿದ್ರೆ ನಿಮಗೆ ಸಿಗುತ್ತೆ ಗೋಡೆಯಲ್ಲಿ ಪೈಂಟಿಂಗ್ ಮಾಡಿದ್ದು ಈಗಿನ ಕಾಲದ್ದಲ್ಲ ಈಗಿನ ಪೈಂಟಿಂಗ್ ಆದರೆ ನಾಲ್ಕು ಬಣ್ಣ ಆಚೆ ಈಚೆ ಹಾಕ್ತಾರೆ ಏನು ಹೇಳಿ ಎಂಥದ್ದು ಗೊತ್ತಿಲ್ಲ ಬಣ್ಣ ಬೆಳೆದವನಿಗೆ ಗೊತ್ತಿಲ್ಲ ನೋಡೋರಿಗೆ ಗೊತ್ತಿಲ್ಲ ಅದು ನವೇ ಚಿತ್ರ ಅಂತ ಹಿಂದಿನ ಕಾಲದಲ್ಲಿ ಚಿತ್ರ ಬರೀತಿದ್ರು ಅದರಲ್ಲಿ ಬೇರೆ ಬೇರೆ ಬೇರೆ ಬೇರೆ ಚಿಂತನೆಗಳು ಇರ್ತಿತ್ತು ಅದರಲ್ಲಿ ಇದೊಂದು ಚಿತ್ರ ಇದೆ ನೀವು ನೋಡಿ ಎಲ್ಲಿ ಯಾವ್ದಾದ್ರೂ ಅಪರೂಪದ ಚಿತ್ರ ಇರ್ತದೆ ಅದು ಪಂಚನಾರಿ ತುರಗ ಅಂತ ಐದು ನಾರಿಯರ ತುರಗ ಒಂದು ಕುದುರೆ ಅದು ನೋಡಿದ್ರೆ ಕುದುರೆ ಚಿತ್ರ ಅನ್ನ ಆದರೆ ಬಿಡಿಸಿದ್ರೆ ಅದರಲ್ಲಿ ಐದು ನಾರಿಯರೇ ಹೇಳಿ ಒಂದು ನಾರಿಯನ್ನು ಎರಡು ನಾ ನಾಲ್ಕು ನಾರಿಯರು ಕಾಳು ಹಿಂಬದಿಯಲ್ಲಿ ಬಾಲ ನಾರಿ ಹೀಗೆ ಪಂಚನಾರಿ ತುರಗ ಅಂತ ಇದರಲ್ಲಿ ಕುದುರೆ ಹೌದು ಒಟ್ಟು ಸೇರಿದರೆ ಒಂದು ಕುದುರೆ ಆದರೆ ಒಂದೊಂದನ್ನು ಬಿಡಿಸಿ ಬಿಟ್ರೆ ಅದು ನಾರಿಯೇ ನಾರಿಯನ್ನು ಬಿಟ್ರೆ ಬೇರೆ ತುರಗ ಅಂತ ಒಂದು ಇಲ್ಲವೇ ಇಲ್ಲ ದೂರದಲ್ಲಿ ನೋಡುವಾಗ ಶೇಪ್ ನೋಡಿದರೆ ತುರಗದ ಒಂದು ಕುದುರೆಯ ಶೇಪ್ ಇದೆ ಅಷ್ಟೇ ಆದರೆ ಎಂತಂದು ಕೇಳಿದ್ರೆ ಐದು ನಾರಿಯರನ್ನೇ ಇಟ್ಟು ಮಾಡಿರತಕ್ಕಂತ ಒಂದು ತುರಗ ಹೇಗೋ ಹಾಗೆ ಇದು ಭಗವಂತನದ್ದೇ ಒಂದು ರೂಪಗಳು ವಾಸುದೇವ ವಾಸುದೇವ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ವಾಸುದೇವ ಅನಿರುದ್ಧ ವಾಸುದೇವ ವಾಸುದೇವ ವಾಸುದೇವನಾರಾಯಣ ಅಂತ ಭಗವಂತನ ರೂಪಗಳಿಂದ ನಿರ್ಮಾಣಗೊಂಡಿರತಕ್ಕಂತಹ ಅಗ್ನಿ ವೇದಿಕೆಗಳಿದು ಅದರ ಭಗವಂತನನ್ನು ಬಿಟ್ಟರೆ ಮತ್ತೆಂಥದೂ ಇರುವುದಿಲ್ಲ ಆ ದೃಷ್ಟಾಂತವನ್ನು ಕೊಟ್ಟು ದಾಸರು ಪಂಚನಾರಿ ತುರಗದಂಬದಿ ಅಂತ ದಾಸರು ಬಹಳ ಸೊಗಸಾಗಿ ಇದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಹೀಗೆ ಭಗವಂತ ಪಂಚವಿದ ಜೀವರಿಗೆ ಪಂಚಭೂತಾತ್ಮಕ ಶರೀರವ ಪಂಚವಿದ ಜೀವರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು ಭಗವಂತ ದೇವರ ಕೆಲಸ ಏನ್ಮಾಡ್ತಾನೆ ಅಂತಂದ್ರೆ ಪಂಚಭೂತಾತ್ಮಕ ಶರೀರವ ಪಂಚವಿದ ಜೀವರಿಗೆ ಕೊಟ್ಟು ಪಂಚಭೂತಾತ್ಮಕ ಶರೀರ ಅಂತ ಹೇಳ್ತಾನೆ ಪಂಚಭೂತ ಶರೀರ ಈ ಶರೀರ ಪಂಚಭೂತಾತ್ಮಕವಾದ ಮಣ್ಣು ನೀರು ಬೆಂಕಿ ಗಾಳಿ ಅವಕಾಶ ಬಿಟ್ರಿ ಶರೀರದಲ್ಲಿ ಮತ್ತೆಂಥದೂ ಇಲ್ಲ ಈ ಪಂಚಭೂತಾತ್ಮಕವಾದ ಶರೀರವನ್ನು ದೇವರು ಕೊಡ್ತಾನೆ ಅಂತ ಎಷ್ಟು ಜನರಿಗೆ ಕೊಟ್ಟ ಪಂಚಮಿದ ಜೀವರಿಗೆ ಕೊಟ್ಟು ಅಂತ ಕೆಲವು ಸಲ ತ್ರಿವಿಧ ಜೀವರು ಅಂತ ಹೇಳ್ತಾರೆ ಕೆಲವು ಕಡೆ ಪಂಚಮಿದ ಜೀವರು ಅಂತ ಹೇಳ್ತಾರೆ ಐದು ಜನ ಜೀವರು ಹೌದು ತ್ರಿವಿಧ ಜೀವರಾಶಿಗಳು ಹೌದು ತ್ರಿವಿಧ ಜೀವರಾಶಿಗಳು ಅಂತ ಹೇಳುವಾಗ ಅದು ಮಿಶ್ರರು ಸಂಸಾರಿ ನಿತ್ಯ ಸಂಸಾರಿಗಳು ಅಂದಂತಮ ಯೋಗ್ಯರಾದವರು ಸಾತ್ವಿಕರು ಎಲ್ಲ ಸೇರಿ ತ್ರಿವಿಧ ಜೀವರಾಶಿಗಳು ಈ ಪಂಚಮಿದ ಜೀವರು ಅಂತಂತಲ್ಲ ಇದು ಐದು ಜೀವರಾಶಿಗಳು ಅಂತ ಹೇಳುವಾಗ ಮೋಕ್ಷ ಯೋಗ್ಯರಾಗಿರತಕ್ಕಂತಹ ದೇವತೆಗಳು ದೇ ಜೀವರಾಶಿಗಳು ದೇವ ಋಷಿ ಪಿತೃಪ ನರಾಹ ಐದು ಜನ ಇದ್ದಾರೆ ದೇವತೆಗಳು ಋಷಿಗಳು ಪಿತೃಗಳು ಪಂದ್ರೆ ಪಾಲಿಸುವ ಚಕ್ರವರ್ತಿಗಳು ದಾಜಾದಿ ರಾಜರುಗಳು ಹಾಗೆ ನರಾಹ ಮನುಷ್ಯೋತ್ತಮರು ದೇವ ಋಷಿ ಪಿತೃಪ ಇದು ಐದು ಜನ ಮೋಕ್ಷ ಯೋಗ್ಯರಾದಂತಹ ಜೀವರಾಶಿಗಳು ಅಂತ ಪಟ್ಟಿ ಮಾಡಿದ್ದಾರೆ ಆಚಾರ್ಯರು ಇದನ್ನು ಹೇಳಿದ್ದಾರೆ ಈ ಐದು ರೀತಿಯಾದ ಜೀವರಾಶಿಗಳಿದ್ದಾರೆ ಅಂದ್ರೆ ದೇವತೆಗಳನ್ನು ಕೂಡ ಈ ಜೀವರಾಶಿಗಳಲ್ಲಿ ಸೇರಿಸಿದ್ದಾರೆ ಈಗ ಪಂಚವಿದ ಜೀವರಿಗೆ ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಪಂಚಭೂತಾತ್ಮಕ ಶರೀರವ ಕೊಟ್ಟು ಪಂಚಭೂತಾತ್ಮಕ ಶರೀರವನ್ನು ಎಲ್ಲ ದೇವತೆಗಳಿಗೂ ಭಗವಂತ ಕೊಡ್ತಾನೆ ಕೊಟ್ಟು ಭಗವಂತ ಎಲ್ಲಿಯಾದ್ರೂ ಹೋಗಿ ಇಂತ ಹೇಳಲಿಲ್ಲಂತೆ ಅಲ್ಲೇ ರಮಿಸುವನು ಅದರ ತಾನು ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿ ಆರಾಮವಾಗಿ ಚಂದ ನೋಡ್ತಾ ಇರ್ತಾನೆ ಅಂತ ಐದು ಅಗ್ನಿಗಳಲ್ಲಿ ಹೋಮ ಮಾಡುವುದು ಐದು ಅಗ್ನಿಯಲ್ಲಿ ಬರುವಂತಹ ಆ ಬರುವಂತಹ ರಭಸ ವೇಗ ಅದನ್ನೆಲ್ಲ ನೋಡಿಕೊಂಡು ಒದ್ದಾಡುವಂತಹದ್ದು ಅದನ್ನೆಲ್ಲ ಭಗವಂತ ನೋಡ್ತಾನೆ ಅಂತ ಈ ಶರೀರಕ್ಕೆ ಹಾಕ್ತಾನೆ ಅಂತ ನಮ್ದು ಶಾಲೆಯ ಪರೀಕ್ಷೆ ಹಾಗೆ ಶಾಲೆಯಲ್ಲಿ ಪರೀಕ್ಷೆ ಮಾಡ್ತಾರೆ ಒಂದೇ ಕ್ಲಾಸ್ ಆಯಿತು ಎರಡನೇ ಕ್ಲಾಸ್ಗೆ ಹೋದ ಒಂದನೇ ಕ್ಲಾಸಿನ ಪುಸ್ತಕ ಮಾರಾಟ ಮಾಡಿ ಆಯಿತು ಅದಿಲ್ವೇ ಇಲ್ಲ ಎಂಟನೇ ಕ್ಲಾಸಿಗೆ ಹೋದ ಏಳು ಕ್ಲಾಸಿನ ಪುಸ್ತಕಗಳು ಮಾರಾಟ ಆಯ್ತು ಏಳು ಕ್ಲಾಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಹತ್ತನೇ ಕ್ಲಾಸ್ಗೆ ಬಂದ ಒಂದೂ ತಲೆಗೆ ಹತ್ತುವುದಿಲ್ಲ ಅಲ್ಲಿ ಎಷ್ಟು ಹೇಳಿಕೊಡ್ತಾರೆ ಅಷ್ಟು ಮಾತ್ರ ಅನ್ನೋದು ನಮ್ದು ದೇವರದ್ದು ಪುಸ್ತಕ ಹಾಗೆ ಐದು ಅಗ್ನಿಯಿಂದ ಈ ಆರನೇ ಅಗ್ನಿಗೆ ಮನುಷ್ಯ ಸಜ್ಜಲನಕ್ಕೆ ಬಂದಿದ್ದೇವೆ ಈ ಐದು ಪರೀಕ್ಷೆಯಲ್ಲಿ ನಮ್ಗೆ ಏನು ದೇವರು ಟೆಸ್ಟ್ ಇಟ್ಟಿದ್ದ ಅದು ಒಂದು ನೆನಪಿಲ್ಲ ಎಲ್ಲ ಮರೆತು ಬಿಟ್ಟಿದೆ ಪುಸ್ತಕ ಮಾರಾಟ ಮಾಡಿ ನಾವು ಆರಾಮವಾಗಿ ಕೈ ಬೀಸಿಕೊಂಡು ನಮಿದ್ದೇವೆ ಇಲ್ಲಿ ಮೊದಲು ಟೆಸ್ಟ್ ಪುಸ್ತಕ ನಿನ್ನೆ ಇವತ್ತಿಗೆ ಮರೆತು ಹೋಗಿದೆ ಇವತ್ತಿದು ನಾಳೆಗೆ ಮರೆತು ಬಿಡ್ತೇವೆ ನಮ್ದು ಜೀವನ ಪರೀಕ್ಷೆ ಹೋಗ್ತಾನೆ ಇರ್ತದೆ ದಾತರು ಹೇಳಿದರು ಅಪ್ಪ ಟೆಸ್ಟ್ ಪುಸ್ತಕ ಮಾರಾಟ ಮಾಡಬೇಡ ನಾನು ಕೊಟ್ಟಿರ್ತೇನೆ ನೆನಪಿಟ್ಟುಕೋ ಅದನ್ನು ಓದು ದೇವರು ಸಿಗ್ತಾನೆ ಸಿಕ್ಕಿದರೆ ಕೇಳ್ತಾನೆ ಕೇಳಿದರೆ ನೆನಪು ಹೇಳು ಅಂತ ದಾತರು ನಮಗೆ ಈ ಐದು ಅಗ್ನಿಯಲ್ಲಿ ನಾವು ಬಂದಿರತಕ್ಕಂತಹದ್ದು ಅಲ್ಲಿಂದ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ ಭಗವಂತ ಅವನ ಪರಿಚಯ ಸಹಿತವಾಗಿ ದೇವರು ಹೇಗೆ ವ್ಯಾಪಿಸಿದ್ದಾನೆ ಅದರಲ್ಲಿ ಹೇಗೆ ಭಗವಂತನ ವ್ಯಾಪಾರಗಳು ಭಗವಂತ ರೋಮಿಸುವನು ಅದು ಆರಾಮವಾಗಿ ಕೂತು ನೋಡ್ತಾ ಇರ್ತಾನೆ ಅಂತ ಅಂದರೆ ನಮ್ಮ ಸ್ಮರಣೆ ವಿಸ್ಮರಣೆ ಅದನ್ನೆಲ್ಲ ನೆನಪಿಸಿಕೊಂಡು ಭಗವಂತ ನಮ್ಮನ್ನು ತಂದು ಇಲ್ಲಿ ಹಾಕಿದ್ದಾನೆ ಅಂತೆ ಹಾಕಿ ಇನ್ನು ಮುಂದೆ ಹೇಗಿರ್ತೀರಿ ನಾನೇ ನಾನು ಹಿಂದಿನದು ನೆನಪಿದ್ರೆ ನಾನೇ ನಾನು ಅಲ್ಲ ನೆನಪಿ ಅದನ್ನು ಎಣಿಸಿರಲು ದುಃಖಾದೀತು ಅದಕ್ಕೆ ಅದನ್ನೆಲ್ಲ ಕಲ್ಪನೆಯನ್ನು ಕೊಟ್ಟು ಆ ಐದು ಅಗ್ನಿಗಳು ಐದು ಅಗ್ನಿಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಸಮಿದೆ ಧೂಮ ಅರ್ಚಿಸು, ಅಂಗಾರ ಅದನ್ನೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿ ಅಷ್ಟರಲ್ಲಿಯೂ ಸನ್ನಿಹಿತವಾಗಿರತಕ್ಕಂತಹ ಭಗವಂತ ರೂಪದ ಭಗವಂತನ ರೂಪಗಳ ಮಾಹಿತಿಯನ್ನು ನೀಡಿ ಇದನ್ನು ನಿತ್ಯ ಚಿಂತನೆ ಮಾಡಿ ಯಾಕೆ ಅಂತಂದರೆ ಯಾವಾಗ ನೆನಪಿಗೆ ಬರಬೇಕು ಅಂತಂದರೆ ಆವಾಗ ಅಗ್ನಿಯಲ್ಲಿ ಹೋಮಿಸುವಾಗ ನೆನಪಿಗೆ ಬರಬೇಕು ಸ್ವಾಮಿ ನನಗೆ ನೆನಪಿದೆ ಟೆಸ್ಟ್ ಪುಸ್ತಕ ಓದಿದ್ದೆ ನೆನಪುಂಟು ನನಗೆ ಅಂತ ಆವಾಗ ಹೇಳಿದ್ರೆ ದೇವನು ಮಾರ್ಕ್ ಹಾಕ್ತಾನೆ ಹೋಗಿ ಪರವಾಗಿಲ್ಲ ಇವನು ಆಮೇಲೆ ಎರಡನೇ ಅಗ್ನಿಗೆ ಬರುವಾಗ ಮತ್ತೆ ನೆನಪಾಗಿರಬೇಕು ಇಷ್ಟು ಅಗ್ನಿಯಲ್ಲಿ ನಾನು ಬಂದಿದ್ದೇನೆ ಹೀಗೆ ಅದನ್ನು ನೆನಪಿಸಿಕೊಂಡ್ರೆ ಅದು ನೆನಪಾಯಿತು ಅಂತಂದ್ರೆ ಆವಾಗ ಪರಮ ಇವಿವ ದೇವರು ಪರಮ ಕೊಡ್ತಾರೆ ತಾನು ರಮಿಸುವುದು ಮಾತ್ರ ಅಲ್ಲ ನಮ್ಮನ್ನು ಭಗವಂತ ರಮಿಸ್ತಾನೆ ಈಗ ನಮಗೇ ದುಃಖ ಇನ್ನೊಬ್ಬರಿಗೆ ಸುಖ ಕೊಡುವೆ ಎಲ್ಲಿಂದ ಭಗವಂತ ಆ ಪಂಚಭೂತಾತ್ಮಕ ಶರೀರವನ್ನು ಕೊಟ್ಟದ್ದು ತನಗೆ ರಮಿಸ್ಲಿಕ್ಕೋಸ್ಕರ ಅಲ್ಲ ಈ ಶರೀರ ಎಲ್ಲಿಂದ ಬಂತು ಬರಲಿಕ್ಕೆ ಕಾರಣ ಏನು ಅಂತ ಅದರ ಕಾರಣವನ್ನು ಚಿಂತನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದಾಗಿ ಭಗವಂತ ಈ ಶರೀರ ಕೊಟ್ಟದ್ದು ಈ ಶರೀರ ಬಂದಾಗ ಮಾತ್ರ ಇದನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೋ ಒಂದು ಚಿರಿಯ ಜೀವನಿಯಲ್ಲಿ ಅಥವಾ ಸ್ಥಾವರದಲ್ಲಿ ನಾವು ಹುಟ್ಟಿದರೆ ಇದನ್ನು ಚಿಂತನೆ ಮಾಡಲಿಕ್ಕಾಗುವುದಿಲ್ಲ ಆದ್ರಿಂದ ಚಿಂತನೆಗೋಸ್ಕರವಾಗಿ ಕೊಟ್ಟಿರತಕ್ಕಂತಹ ಈ ಶರೀರ ಅದರಲ್ಲಿ ನೆನಪಿಸಬೇಕು ಅದಕ್ಕೆ ಜ್ಞಾನಿಗಳು ಕೊಟ್ಟಿರತಕ್ಕಂತಹ ದೊಡ್ಡ ಕೊಡುಗೆ ಅದನ್ನು ದಾಸರು ಸೆರೆಗೆಡಿದು ಈ ಸಂಧಿಯಲ್ಲಿ ಇದನ್ನು ಮಹಾ ಅಗ್ನಿ ಪಂಚ ಮಹಾ ಅಗ್ನಿ ಅಂತ ಕರೆದಿದ್ದಾರೆ ಅಗ್ನಿ ಅಷ್ಟೇ ಅಲ್ಲ ಮಹಾ ಅಗ್ನಿಗಳು ಇದು ಐದು ಅಗ್ನಿಗಳು ಅಂದ್ರೆ ಜೀವನನ್ನು ಹೋಮಿಸುವ ಅಗ್ನಿ ಎಲ್ಲಿಯೂ ನಾವು ಕಂಡಿಲ್ಲ ಶರೀರವನ್ನು ಹೋಮಿಸುವ ಅಗ್ನಿಯನ್ನು ಕಂಡಿರ್ಬೋದು ಈ ಜೀವನನ್ನೇ ಹೋಮಿಸತಕ್ಕಂತಹ ಅಗ್ನಿ ಮಹಾತ್ಯಾಗದ ದೊಡ್ಡ ಭಗವಂತನ ಪ್ರೀತಿಕರವಾಗಿರತಕ್ಕಂತಹ ಐದು ಅಗ್ನಿಗಳಲ್ಲಿ ಈ ಜೀವನ ಹೋಮದ ಚಿಂತನೆಯ ಜೊತೆಗೆ ಈ ಶರೀರ ಪ್ರಾಪ್ತಿಯ ಒಳ್ಳೆಯ ಕಲ್ಪನೆಯನ್ನು ಕೊಟ್ಟಿರತಕ್ಕಂಥದ್ದು ಅದಕ್ಕೆ ಹೆಸಂದಿಗೆ ಹೆಸರು ಪಂಚಮಹಾ ಅಗ್ನಿ ಸತ್ಸಂಧಿ ಅಂತ ಹೆಸರು ಕೊಟ್ಟದ್ದು ಇದು ಸುಸಂಧಿ ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಯಾಕೆಂದ್ರೆ ಇದು ಉಪನಿಷತ್ತಿನಿಂದ ಬಂದಿರತಕ್ಕಂಥದ್ದು ಬ್ರಹ್ಮಸೂತ್ರದಲ್ಲಿ ಮತ್ತೆ ನೆನಪಿಸಿರತಕ್ಕಂಥದ್ದು ವೈರಾಗ್ಯ ಪಾಠದಲ್ಲಿ ಆದ್ದರಿಂದ ನಿರ್ಣಾಯಕ ಗ್ರಂಥದಲ್ಲಿ ಯಾವುದನ್ನು ಹೇಳಿದ್ದಾರೆ ಉಪನಿಷತ್ತಲ್ಲಿ ಯಾವುದನ್ನು ವಿಸ್ತೃತವಾಗಿ ನಮಗೆ ಬಿಡಿಸಿ ಹೇಳಿದ್ದಾರೆ ಅತ್ಯಂತ ಗೋಪ್ಯ ಚಕ್ರವರ್ತಿಗಳು ಕೂಡ ಇದನ್ನು ಉಪಾಸನೆಯನ್ನಾಗಿ ಮಾಡಿಕೊಂಡಿದ್ರು ಅದನ್ನು ಶ್ವೇತಕೇತು ಉದ್ದಾಲಕರು ಒಂದು ವರ್ಷದ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡಿ ಅದನ್ನು ಸಂಪಾದನೆ ಮಾಡಿಕೊಂಡ್ರು ಅಂತಂದರೆ ಈ ವಿದ್ಯೆಯನ್ನು ನಮಗೆ ಆರಾಮವಾಗಿ ದಾಸರು ಕೊಟ್ಟದ್ದನ್ನು ಅಲ್ಲಿಗೆ ಬಿಟ್ಟು ಕೈ ತೊಳೆದು ಐಷಾರಾಮರಾಗಬಾರದು ಅದನ್ನು ನಿತ್ಯ ಚಿಂತನೆ ಮಾಡಿದರೆ ಅದು ಕೊಟ್ಟದ್ದು ಸಾರ್ಥಕ ಎನ್ನುವಿಗೆ ಇವರು